श्री तरण वल्लभ परम विभूति रूपव कह कैरे चिंत मन नोड़ संभ्रमि नीत साधारण विशेष सजाति नईज आहितहज विजाति खंड अखंड अरितु बुधरंद ಭೋಜನ ಸಂಧಿ ನಾವು ಕಂಡಿದ್ದೇವೆ ಅದರ ನಂತರದ ಸಂಧಿ ಅದು ವಿಭೂತಿ ಸಂಧಿ ವಿಭೂತಿ ಸಂಧಿಯ ಬಗ್ಗೆ ದಾಸರೊಂದು ಮಾತು ಹೇಳುತ್ತಾರೆ ಬಗೆಗಳನ್ನು ಅರಿತು ಬುಧರಿಂದ ಜ್ಞಾನಿಗಳಿಂದ ತಿಳಿದು ಚಿಂತನೆ ಮಾಡಿ ಈ ವಿಭೂತಿ ಸಂಧಿಯ ಬಗ್ಗೆ ಮೂಲ ಕಲ್ಪನೆ ಬಂದದ್ದು ಕೃಷ್ಣದೇವರ ಮಾತಿನಿಂದ ಕೃಷ್ಣದೇವರು ಎರಡು ಕಡೆಯಲ್ಲಿ ವಿಭೂತಿಯ ಬಗ್ಗೆ ಚಿಂತನೆಯನ್ನು ಕೊಟ್ಟಿದ್ದಾರೆ ನಮಗೆ ಒಂದು ಭಗವದ್ಗೀತೆಯಲ್ಲಿ ಒಂದು ಶ್ರೀಮದ್ ಭಾಗವತದಲ್ಲಿ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದಾಗ ದಶಮಾಧ್ಯಾಯದಲ್ಲಿ ವಿಭೂತಿ ಅಧ್ಯಾಯವನ್ನು ಕೊಟ್ಟು ವಿಭೂತಿಯ ಬಗ್ಗೆ ಚಿಂತನೆಯನ್ನು ಕೊಟ್ಟಿದ್ದಾರೆ ಶ್ರೀಮದ್ಭಾಗವತದಲ್ಲಿ ಉದ್ದವ ಗೀತೆಯಲ್ಲಿ ವಿಭೂತಿ ಅಧ್ಯಾಯ ಅಂತ ಇನ್ನೂ ವಿಶೇಷವಾಗಿ ಭಗವಂತ ಹೇಳಿದ್ರು ಎರಡು ಕಡೆಯಲ್ಲಿಯೂ ಕೂಡ ವಿಭೂತಿಯ ಕಲ್ಪನೆಯನ್ನು ಭಗವಂತನೇ ನೀಡಿದ್ದಾನೆ ವಿಭೂತಿ ವಿಭೂತಿ ಅಂದರೆ ಹಣೆಗಾಚುವ ವಿಭೂತಿ ಅಲ್ಲಾದ ವಿಭೂತಿ ಅಂತಂದರೆ ಭಗವಂತ ವಿಶೇಷ ರೂಪದಿಂದ ಎಲ್ಲಿ ಇರ್ತಾನೆ ಅದಕ್ಕೆ ವಿಭೂತಿ ಅಂತ ಭೂತಿ ಅಂದರೆ ಭವನ ವಿ ಅಂದರೆ ವಿಶೇಷ ರೀತಿಯಾಗಿ ಇರುವಂತಹದ್ದು ಈ ವಿಭೂತಿ ಏನು ಎಲ್ಲಿ ನಾವು ಕಲ್ಪನೆ ಮಾಡ್ತೇವೆ ಅಂತಂದ್ರೆ ಒಂದು ಸಾಮಾನ್ಯವಾದ ವ್ಯಕ್ತಿ ಅವನಿಗೆ ಅಸಾಧಾರಣ ಸಾಮರ್ಥ್ಯ ಬಂತು ಎಲ್ಲಿಂದ ಅಂತ ನಾವು ಪ್ರಶ್ನೆ ಮಾಡಬೇಕು ಉತ್ತರ ಅದು ಭಗವಂತನಿಂದ ಹಾಗಾದರೆ ದೇವರೇ ಅವನಾಗ್ತಾನೋ ಖಂಡಿತ ಇಲ್ಲ ದೇವರಿಂದ ಅಭೇದ ಮನುಷ್ಯನಿಗೆ ಎಂದೂ ಇಲ್ಲ ಮತ್ತೆ ಹೇಗೆ ಈ ಸಾಮರ್ಥ್ಯ ಬಂತು ಅವನ ಭಗವಂತ ಸನ್ನಿಹಿತನಾಗಿ ಅವನಿಗೆ ಆ ತಾಕತ್ತನ್ನು ಕೊಟ್ಟು ಅವನಿಂದ ದೊಡ್ಡ ಕೆಲಸವನ್ನು ಮಾಡಿಸಿದ ಹೀಗೆ ಬೇರೆ ಬೇರೆ ವಸ್ತುಗಳಲ್ಲಿ ನಮ್ಮ ಕಲ್ಪನಾತೀತವಾದಂತಹ ಕಾರ್ಯ ನಡೆದಾಗ ಅದಕ್ಕೆ ಭಗವಂತನ ವಿಭೂತಿಯ ಚಿಂತನೆಯನ್ನು ಕೊಟ್ಟಿದ್ದಾರೆ ಅಂದರೆ ಆ ವಸ್ತುವಿಗೆ ವಿಶೇಷವಾದ ಭೂತಿ ಭವನ ಬರಲಿಕ್ಕೆ ಕಾರಣ ಯಾವುದು ಅದು ವಿಭೂತಿ ಅಂತ ವಿಭೂತಿ ಅಂದರೆ ಐಶ್ವರ್ಯ ಸಮೃದ್ಧಿ ಅಂತರ್ಥ ಆ ವಸ್ತುವಿನಲ್ಲಿ ಆ ಸಮೃದ್ಧಿ ಒಂದು ತುಂಬಿದ್ದು ಯಾವುದರಿಂದ ಪೂರ್ಣನಾದ ಭೂತಿಯ ವರೇಣ್ಯನಾದ ಭಗವಂತ ಅಲ್ಲಿ ತುಂಬಿದ್ದರಿಂದ ಅದಕ್ಕೆ ಅಂತಹ ಸಾಮರ್ಥ್ಯ ಬಂತು ಒಂದು ಜಡ ಇರಬಹುದು ಒಂದು ಸಾಮಾನ್ಯ ಚೇತನ ಇರಬಹುದು ಅವನಿಗೆ ಎಂಥ ಸಾಮರ್ಥ್ಯ ಬರ್ತದೆ ಅದು ಎಲ್ಲಿಂದ ಬಂತು ಉಳಿದ ಕಲ್ಲುಗಳಿಗೆ ಬಾರದೇ ಇರತಕ್ಕ ಸಾಮರ್ಥ್ಯ ಆ ಕಲ್ಲಿಗೆ ಎಲ್ಲಿಂದ ಬಂತು ಉಳಿದ ಜೀವರಾಶಿಗಳಿಗೆ ಇಲ್ಲದೇ ಇರತಕ್ಕಂತಹ ತಾಕತ್ತು ಆ ವ್ಯಕ್ತಿಗೆ ಎಲ್ಲಿಂದ ಬಂತು ಇದನ್ನು ನಾವು ಚಿಂತನೆ ಮಾಡಬೇಕಾದ್ರು ಅರ್ಜುನನಿಗೆ ಎಂತಹ ಬಲ ಎಂತಹ ಸಾಮರ್ಥ್ಯ ಪುಡಿ ಪುಡಿಪುಡಿಪುಡಿ ಮಾಡಿ ಹಾಕಿದ ಸಹಜ ಶಕ್ತಿ ಅಲ್ಲ ಅರ್ಜುನನಿಗೆ ಅಲ್ಲಿ ಭಗವಂತನ ವಿಶೇಷವಾದಂತಹ ವಿಭೂತಿ ರೂಪ ಇದ್ದರಿಂದ ಅದನ್ನು ಭಗವಂತ ನೆನಪಿಸ್ತಾನೆ ಅರ್ಜುನನಿಗೆ ಉದ್ಧವನಿಗೆ ಎಂಥ ಪ್ರಾಧಾನ್ಯ ಪ್ರಾಶಸ್ತ್ಯ ದ್ರೋಣಾಚಾರ್ಯರಿಗೆ ಇಲ್ಲದ ಪ್ರಾಶಸ್ತ್ಯ ಉದ್ಧವನಿಗೆ ದ್ರೋಣಾಚಾರ್ಯರೇ ಉದ್ಧವ ಉದ್ಧವನೇ ದ್ರೋಣಾಚಾರ್ಯರು ಒಂದೇ ಅಂಶ ಮೂಲತಃ ಆದರೆ ದ್ರೋಣಾಚಾರ್ಯರಲ್ಲಿ ಇಲ್ಲದೇ ಇರತಕ್ಕಂಥ ಆ ಮಹತ್ವ ಎಷ್ಟು ಮಹತ್ವ ಅಂದರೆ ಉದ್ದವ ಗೀತೆ ಎಂತ ಭಾಗವತೆ ದಾಖಲೆ ಮಾಡಬೇಕಾಗಿದ್ದರೆ ಉದ್ದವನಿಗೆ ಅಂತ ತಾಕತ್ತು ಎಲ್ಲಿಂದ ಬಂತು ಭಗವಂತ ವಿಶೇಷವಾಗಿ ಸನ್ನಿಹಿತನಾದ್ದರಿಂದ ಅಂತ ಹೀಗೆ ಲೋಕದಲ್ಲಿ ಯಾವುದರಲ್ಲಿ ಅಧಿಕವಾದ ಸಾಮರ್ಥ್ಯವನ್ನು ನಾವು ಕಾಣುತ್ತೇವೆ ಆ ಪಾತ್ರದಲ್ಲಿ ಆ ತಾಕತ್ತು ಇರುವುದಿಲ್ಲ ಆ ತಾಕತ್ತು ಎಲ್ಲಿಂದ ಬಂತು ಅದನ್ನು ವಿಭೂತಿ ಅಂತ ನಮ್ಮ ಹಿರಿಯರು ಕಲ್ಪಿಸಿಕೊಟ್ಟರು ಗಮನ ಗಮನಿಸಿ ಕೊಟ್ಟರು ಹಾಗಾಗಿ ಇದು ವಿಭೂತಿ ಆ ವಸ್ತು ವಿಶೇಷವಾಗಿ ಬರಲಿಕ್ಕೆ ವಿಶೇಷ ಸ್ಥಿತಿಯನ್ನು ಪಡೆಯಲಿಕ್ಕೆ ಕಾರಣ ಯಾವುದು ಅದನ್ನು ವಿಭೂತಿ ಅಂತ ನಮ್ಮ ಹಿರಿಯರು ಚಿಂತನೆಯನ್ನು ಕೊಟ್ಟರು ಈ ವಿಭೂತಿಗಳು ಎಷ್ಟು ಅಂತಂದರೆ ಇಷ್ಟು ಅಂತ ಲೆಕ್ಕ ಮಾಡಲಿಕ್ಕೆ ಆಗಲಿಲ್ಲ ಕೃಷ್ಣದೇವರು ಭಗವದ್ಗೀತೆಯಲ್ಲಿ ಲೆಕ್ಕಾಚಾರ ಮಾಡಿದ್ರು ವಿಭೂತಿ ಅಧ್ಯಾಯದಲ್ಲಿ ಉದ್ಧವ ಗೀತೆಗೆ ಎಷ್ಟು ವಿಭೂತಿ ಇರುವಗಳನ್ನು ಕೊಡ್ತಾರೆ ಅದು ಮತ್ತಷ್ಟು ವ್ಯಾಪಕವಾಗಿ ಬೆಳೆಯಿತು ವಿಭೂತಿ ಹಾಗಾಗಿ ವಿಭೂತಿ ರೂಪವನ್ನು ಎಷ್ಟು ಅಂದರೆ ನಾವು ಕಲ್ಪನೆ ಮಾಡಲಿಕ್ಕಾಗುವುದಿಲ್ಲ ವಿಭೂತಿ ಅದು ಎಷ್ಟು ಇರಬಹುದು ಎಷ್ಟನ್ನೂ ನಾವು ಚಿಂತನೆ ಮಾಡಬೇಕು ಆದರೆ ಆಧಾರ ಇದ್ದು ನಾವು ಕಲ್ಪನೆ ಮಾಡಬೇಕಾಯ್ತು ದಾಸರು ಜಗನ್ನಾಥ ದಾಸರು ವಿಭೂತಿ ಸಂಧಿಯಲ್ಲಿ ವಿಭೂತಿಯನ್ನು ನಮಗೆ ಸೂಚ್ಯವಾಗಿ ನಮಗೆ ಹೇಳಿದ್ದಾರೆ ಹೇಳುವಾಗ ಒಂದು ಮಾತು ಹೇಳ್ತಾರೆ ಶ್ರೀ ತರುಣಿ ವಲ್ಲಭ ಪರಮ ವಿಭೂತಿ ರೂಪವ ಕಂಡ ಕಂಡಲ್ಲಿ ಈ ತೆರದಿ ಚಿಂತಿಸಿ ಅವ್ರು ಹೇಳ್ತಾರೆ ಖಂಡ ಕಂಡಲ್ಲಿ ಈ ವಿಭೂತಿ ರೂಪವನ್ನು ಒಂದು ಕಡೆ ಎಷ್ಟು ಕಡೆ ಹೇಳ್ತಾರೆ ಅಷ್ಟು ಕಡೆ ಮಾತ್ರ ಅಲ್ಲ ಖಂಡ ಕಂಡಲ್ಲಿ ಚಿಂತಿಸಿ ಅಂತ ಖಂಡ ನಾವು ಚಿಂತನೆ ಮಾಡಬೇಕಾದ್ದು ಅಂತ ಉಪನಿಷತ್ತಲ್ಲಿ ಒಂದು ಮಾತು ಇದೆ ಭೂತೇಶು ಭೂತೇಶು ವಿಚಿತ್ಯ ದೀರಾ ಭಗವಂತನನ್ನು ಪ್ರತಿ ಒಪ್ಪು ನಾವು ಕಾಣಬೇಕು ಅಂತ ಒಬ್ಬರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂತಹ ಸಾಮರ್ಥ್ಯ ನಾವು ಕಾಣ್ತೇವೆ ಎಂತಹ ಸಾಮರ್ಥ್ಯ ಅಂದರೆ ಬದುಕುವುದೇ ಒಂದು ದೊಡ್ಡ ಸಾಮರ್ಥ್ಯ ರೀ ಬದುಕಿದ್ದಾನೆ ಆರಾಮವಾಗಿ ಬದುಕಿದ್ದಾನೆ ಅಂದರೆ ದೊಡ್ಡ ಸಾಮರ್ಥ್ಯ ಯಾಕೆಂದರೆ ಅದರಲ್ಲಿ ಮೂವತ್ತಾರು ಎಪ್ಪತ್ತಾರು ಎಪ್ಪತ್ತೆರಡು ಸಾವಿರ ಭಗವಂತ ಇದ್ದಾನೆ ಎಂತಹದ್ದೊಂದು ವಿಷ ಸಾಮಾನ್ಯವಾಯಿದು ಸಾಮಾನ್ಯವಾದ ಚಿಂತನೆ ಅಲ್ಲ ನಮ್ಮ ಇಂದ್ರಿಯಗಳಲ್ಲಿ ಭಗವಂತ ನೆಲೆಸಿದ್ದಾನೆ ಇದೆಂತಹ ಸಾಮರ್ಥ್ಯ ಅನ್ನಮಯಾದಿ ಕೋಶಗಳಲ್ಲಿ ಭಗವಂತನ ರೂಪ ದಾಸರು ಕೊನೆಗೆ ಭೋಜನ ಸಂಧಿಯ ಕೊನೆಗೆ ಹೇಳಿದ್ದಾರೆ ಭೋಕ್ತೃಭೋಜ್ಯಗತನಾಗಿ ಭಗವಂತ ಐದು ಲಕ್ಷದ ಎಂಬತ್ತೊಂಬತ್ತು ರೂಪಗಳಿಂದ ಭಗವಂತ ಭೋಜನ ಕ್ರಿಯೆಯಲ್ಲಿ ಭಾಗವಹಿಸ್ತಾನೆ ಅಂತ ಭೋಕ್ತೃ ಭೋಜ್ಯಗತನಾಗಿ ಭಗವಂತ ಹೀಗೆ ಸುಮಾರು ಆರು ಲಕ್ಷ ರೂಪದಿಂದ ಭಗವಂತ ಐದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಐದು ಅಂತ ಕರಾರು ವಾಕ್ಕಾಗಿ ಜಗನ್ನಾಥರ ಲೆಕ್ಕ ಕೊಟ್ಟಿದ್ದಾರೆ ಆದರೆ ಇಷ್ಟು ರೂಪದಿಂದ ಭಗವಂತ ಭಾಗವಹಿಸ್ತಾನೆ ಅಂತಂದ್ರೆ ಇದು ಸಾಮಾನ್ಯ ಕಲ್ಪನೆಯ ಎಷ್ಟು ಅದ್ಭುತವಾಗಿರತಕ್ಕಂಥದ್ದು ನಮ್ಮ ಒಂದು ಊಟದ ಕ್ರಿಯೆ ಇದೊಂದು ಲೋಕದಲ್ಲಿ ಭೋಗದ ಕ್ರಿಯೆ ಇದು ಅಯ್ಯೋ ಗಮ್ಮತ್ ಮಾಡುವ ಕ್ರಿಯೆ ಆದರೆ ಈ ಗಮ್ಮತ್ತು ಮಾಡದೆ ಮತ್ತನ್ನು ಮರೆತು ಇದು ಭಗವಂತನ ಯಜ್ಞ ಪ್ರಕ್ರಿಯೆ ಅಂತ ನಾವು ಅನುಸಂಧಾನ ಮಾಡಿದರೆ ಇಷ್ಟು ರೂಪಗಳು ತಿಳು ಸಕ್ರಿಯವಾಗಿ ಭಾಗವಹಿಸುತ್ತೇವೆ ಭಗವಂತನದ್ದು ಐದು ಸಾವಿರದ ಏಳ್ನೂರ ಐದು ಸಾವಿರ ಐದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಐದು ರೂಪಗಳಲ್ಲಿ ಭಗವಂತ ವಿಶೇಷ ಸನ್ನಿಹಿತನಾಗಿ ಇರ್ತಾನೆ ಅಂತಂದರೆ ಎಂಥ ಒಂದು ಕ್ರಿಯೆ ಭೋಜನ ಕ್ರಿಯೆ ಈಗ ಒಂದು ಕ್ರಿಯೆಯ ಬಗ್ಗೆ ದಾತರು ಕೊಟ್ಟರು ಕಲ್ಪನೆ ಹೀಗೆ ಪ್ರತಿಯೊಂದು ಕ್ರಿಯೆಯ ಹಿನ್ನೆಲೆಯಲ್ಲಿಯೂ ಕೂಡ ಭಗವಂತನ ಪಾತ್ರ ಎಷ್ಟು ಅಂತ ನಾವು ಚಿಂತನೆ ಮಾಡಿಕೊಂಡು ಹೊರಟರೆ ಅದ್ಭುತವಾದಂತಹ ಪ್ರಕ್ರಿಯೆ ಆಗುತ್ತೆ ಹಾಗೆಂದು ಬರೀ ಈ ಊಟದಲ್ಲಿ ಇಷ್ಟಾದರೆ ನಿದ್ರೆಯಲ್ಲಿ ಎಷ್ಟು ಓಡುವಾಗೆಷ್ಟು ಓದುವಾಗೆಷ್ಟು ಪೂಜೆ ಮಾಡುವಾಗೆಷ್ಟು ಇದನ್ನೆಲ್ಲ ಚಿಂತನೆ ಮಾಡಿದರೆ ಅದ್ಭುತವಾದ ಪ್ರಪಂಚ ಅಲ್ಲಿ ತುಂಬಿಕೊಂಡಿವೆ ಅಂತ ಅದಕ್ಕೆ ಹೇಳಿದ್ದವರು ಕಂಡ ಕಂಡಲ್ಲಿ ಈ ತರದಿ ಚಿಂತಿಸಿ ನಾವು ಎಲ್ಲೆಲ್ಲಿ ಕಾಣ್ತೇವೆ ಅಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಅದ್ಭುತವಾದಂತಹದನ್ನು ಕಾಣ್ತೇವೆ ನಾವು ಕಂಡಾಗ ಇದಕ್ಕೇನು ಕಾರಣ ಅಂತ ಗಮನಿಸಿದರೆ ಅದರ ಹಿನ್ನೆಲೆಯಲ್ಲಿರತಕ್ಕಂಥ ಭಗವಂತನ ಪಾತ್ರ ಅದು ತುಂಬ ಮನನೀಯವಾದ್ದು ಅದಕ್ಕೆ ದಾಸರು ಒಂದು ಕಡೆ ಹೇಳ್ತಾರೆ ಕಂಡ ಕಂಡಲ್ಲಿ ವಿಶ್ವರೂಪವಾ ಕಾಂಬರು ಅಂತ ಆ ಜ್ಞಾನಿಗಳಿಗೆ ಅಂತಹ ಶಕ್ತಿ ಇದೆ ಕಂಡ ಕಂಡಲ್ಲಿ ಅವರು ಎಲ್ಲೆಲ್ಲಿ ಕಾಣ್ತಾರೆ ಸುಮ್ಮನೆ ಬರೀ ಎರಡು ಕೈ ಎರಡು ಕಣ್ಣು ಮಾತ್ರ ಕಾಣುವುದಲ್ಲ ವಿಶ್ವರೂಪವಾ ಕಾಂಬರು ಅಂತ ಭಗವಂತನ ಬೃಹತ್ ವಿರಾಟ್ ರೂಪವನ್ನೇ ಕಂಡು ಅದಕ್ಕೆ ನಮಸ್ಕಾರ ಅಂತ ಹೇಳ್ತಾರೆ ಪ್ರಣಾಮ ಮಾಡ್ತಾರೆ ಅದಕ್ಕೆ ಧೂಳಿಯನ್ನೇ ತಲೆಯ ಮೇಲೆ ಹಾಕಿಕೊಳ್ತಾರೆ ಯಾಕೆಂದ್ರೆ ಬರೀ ಮನುಷ್ಯನಾಗಿ ಕಾಣಿಸುವುದಿಲ್ಲ ಮನುಷ್ಯನ ಇಂತಹ ಮರಣ ಕ್ರಿಯೆಯನ್ನು ನಡೆಸತಕ್ಕಂತಹ ಅದ್ಭುತವಾದ ಭಗವಂತನ ವಿಚಿತ್ರವಾದ ರೂಪವನ್ನು ಕಂಡು ನಮೋ ಎಂಬರು ನಮಸ್ಕಾರ ಮಾಡ್ತಾರೆ ವಿಶ್ವರೂಪವನ್ನು ಅವರು ಕಾಣ್ತಾರಂತೆ ವಿಶ್ವನಾಮಕನಾದ ಭಗವಂತನ ರೂಪವನ್ನು ಕಾಣ್ತಾರೆ ಅಂತೆ ಅದನ್ನೇ ದಾಸರು ನೆನಪಿಸ್ತಾರೆ ವಿಭೂತಿ ರೂಪ ಪರಮ ವಿಭೂತಿ ರೂಪವ ಕಂಡ ಕಂಡಲ್ಲಿ ಚಿಂತಿಸಿ ಇದಲ್ಲಿ ಎಲ್ಲ ಕಡೆಯಲ್ಲಿ ಪರಮಾತ್ಮನ ವಿಭೂತಿ ರೂಪ ಇದೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಇದೆ ಅಂತ ಹೇಳುವುದಿಲ್ಲ ಅಂದ್ರೆ ಎಪ್ಪತ್ತೆರಡು ಸಾವಿರ ರೂಪದಿಂದ ಸಾಮಾನ್ಯವಾಗಿ ಭಗವಂತ ಪ್ರತಿಯೊಂದು ಚೇತನ ಒಳಗೂ ಶರೀರದ ಒಳಗೂ ಇರ್ತಾನೆ ಅನ್ನಮಯಾದಿ ಕೋಶದಲ್ಲಿ ಭಗವಂತ ವ್ಯಾಪಿಸಿಕೊಂಡಿರ್ತಾನೆ ಒಂದು ಊಟದ ಕ್ರಿಯೆ ನಡೆಯುತ್ತದೆ ಅಂದ್ರೆ ಸುಮಾರು ಐದು ರೂಪದಿಂದ ಸ್ವಾಮಿ ಅಲ್ಲಿ ಇರ್ತಾನೆ ಇದು ಸಾಧಾರಣ ಆಯಿತು ನಮಗೆ ವಿಭೂತಿ ರೂಪವನ್ನು ಕಾಣಬೇಕು ಅಂತ ದಾಸರು ಹೇಳ್ತಾರೆ ಪರಮ ವಿಭೂತಿ ರೂಪವ ಕಂಡ ಕಂಡಲ್ಲಿ ಚಿಂತಿಸಿ ಪರಮ ವಿಭೂತಿ ರೂಪ ಅಂತ ಪರಮ ವಿಭೂತಿ ರೂಪ ಅಂದರೆ ಎಲ್ಲರಿಗಿಂತ ಸ್ವಲ್ಪ ಹೆಚ್ಚಿನತನ ಇದೆ ಅವನಲ್ಲಿ ಅರ್ಜುನ ಅವನು ವಿಶೇಷವಾಗಿ ಯುದ್ಧ ಮಾಡಿದ ಏನೋ ಒಂದು ವಿಭೂತಿ ರೂಪ ಅವನಲ್ಲಿ ಇರಬೇಕು ಉದ್ದವನಿಗೆ ಉಪದೇಶ ಮಾಡಿದ ಕೊನೆಯ ಕ್ಷಣದಲ್ಲಿ ಕರೆದು ಎಲ್ಲರನ್ನೂ ನೀವು ಸಮುದ್ರದಲ್ಲಿ ಮುಳುಗಿ ಸತ್ತು ಹೋಗಿ ಅಂತ ಹೇಳಿದರೆ ಉದ್ದವ ನೀನೊಬ್ಬ ಸಾಯಿಲಿಕ್ಕೆ ಬಂದವಾ ಅಲ್ಲ ನೀನು ಇರಬೇಕು ಉಪದೇಶ ಮಾಡ್ತೇನೆ ಕಲಾಪ ಗ್ರಾಮದಲ್ಲಿ ಪ್ರಚಾರ ಮಾಡು ತತ್ವಪ್ರಚಾರ ನಿನ್ನಿಂದ ನಡೆಯಲಿ ಅಂತ ಆಶೀರ್ವಾದ ಮಾಡಿ ಕಳುಹಿಸಬೇಕಾದ್ರೆ ಭಗವಂತನ ಅಪಾಂಗಕ್ಕೆ ವೀಕ್ಷ ವಿಷಯನಾಗಬೇಕಾಗಿದ್ರೆ ಅದರಲ್ಲಿ ಏನೋ ಒಂದು ವಿಭೂತಿ ರೂಪ ಪರಮ ವಿಭೂತಿ ರೂಪ ಇರಬೇಕು ತತ್ವಪ್ರಚಾರ ಮಾಡಲಿಕ್ಕೆ ಅಷ್ಟು ಜನರಲ್ಲಿ ಒಬ್ಬನನ್ನು ಸಿಲೆಕ್ಟ್ ಮಾಡಿದ್ದು ಭಗವಂತ ಒಬ್ಬರನ್ನು ಇಬ್ಬರನ್ನಲ್ಲ ಕೌನ್ಸಿಲಿಂಗ್ ಮಾಡಿದಾಗ ಸಿಕ್ಕಿದ್ದು ಒಬ್ಬ ಮಾತ್ರ ನಮ್ಮ ಸ್ವಾಮಿಗೆ ಅದು ಯಾರು ಸಿಕ್ಕಿದ್ದು ಒಬ್ಬ ಮಾತ್ರ ಅಂದ್ರೆ ಉದ್ದವ ಮಾತ್ರ ಒಂದು ವಿದುರ ಸಿಕ್ಕಿದ್ದ ಒಂದು ಉದ್ದವ ಸಿಕ್ಕಿದ್ದ ವಿದನನ್ನು ಲೋಕಕ್ಕೆ ಬಿಟ್ಟ ಉದ್ದವರನ್ನು ಮತ್ತೆ ತಾನು ಪರಂಧಾಮಕ್ಕೆ ತೆರಳಿದ ಬಳಿಕನೂ ನೀನು ಪ್ರಚಾರ ಮಾಡಿಕೊಂಡಿರಬೇಕು ಅಂತ ಬಿಟ್ಟ ಅಂದ್ರೆ ಎಂತಹ ವಿಭೂತಿ ರೂಪ ಇರಬೇಕು ಅದರಲ್ಲಿ ಅದನ್ನೇ ಹೇಳಿದ್ರು ಪರಮ ವಿಭೂತಿ ರೂಪವ ಕಂಡ ಈ ತರದಿ ಚಿಂತಿಸಿ ಯಾರ ವಿಭೂತಿ ರೂಪ ಶ್ರೀ ಲಕ್ಷ್ಮಿ ಶ್ರೀ ತರುಣಿ ವಲ್ಲಭ ಶ್ರೀ ತರುಣಿ ವಲ್ಲಭ ಅಂತ ದಾಸರು ಶಬ್ದ ಬಳಸ್ತಾರೆ ಅವನು ಶ್ರೀ ತರುಣಿ ವಲ್ಲಭ ಅಂತ ಲಕ್ಷ್ಮೀ ವಲ್ಲಭ ಶ್ರೀವಲ್ಲಭ ಅಂತ ಹೇಳಿದ್ರೆ ಸಾಕಿತ್ತು ಶ್ರೀ ತರುಣಿ ವಲ್ಲಭ ಅಂತ ಹೇಳ್ತಾರೆ ಅಂದರೆ ಭಗವಂತನಿಗೆ ಇಷ್ಟು ವ್ಯಾಪ್ತಿ ಇದೆ ಭಗವಂತನಿಗೆ ಮಾತ್ರ ಅಲ್ಲ ಲಕ್ಷ್ಮೀದೇವಿಯರಿಗೂ ಜೊತೆಗೆ ವ್ಯಾಪ್ತಿ ಇದೆ ಅಲ್ಲ ಅವರಿಗೆ ಸುಸ್ತಾಗುವುದಿಲ್ವೋ ಶ್ರೀ ತರುಣಿವಲ್ಲಭ ತಾರುಣ್ಯ ಇದೆ ಅಂತ ಹೇಳಿದರು ಈ ತಾರುಣ್ಯ ಸಾರ್ವಕಾಲಿಕವಾದ್ದು ಸಾರ್ವತ್ರಿಕವಾಗಿರತಕ್ಕಂಥದ್ದು ಅದಕ್ಕೆ ಲಕ್ಷ್ಮೀ ಮುದುಕಿಯಾಗುವ ಪ್ರಶ್ನೆ ಇಲ್ಲ ಭಗವಂತ ಮುದುಕನಾಗುವ ಪ್ರಶ್ನೆ ಇಲ್ಲ ಅಜ್ಜನಾಗಬಹುದು ಮುದುಕನಾಗುವುದಿಲ್ಲ ಮುತ್ತಾತನಾಗಬಹುದು ಭಗವಂತ ಅವನು ಮುದುಕ ಅಂತ ತಮಾಷೆ ಮಾಡುವ ಪ್ರಸಂಗ ಇಲ್ಲ ಯಾಕೆಂದ್ರೆ ಶ್ರೀ ತರುಣಿ ಲಕ್ಷ್ಮಿಗೆ ತಾರುಣ್ಯ ಇದೆ ಅಂತಂದ್ರೆ ಅವಳ ಗಂಡನಿಗೆ ಎಂತ ತಾರುಣ್ಯ ಇರಬೇಕು ಶ್ರೀ ತರುಣಿಗೆ ತರುಣಿಯಾಗಿರತಕ್ಕಂತಹ ಲಕ್ಷ್ಮಿಗೆ ವಲ್ಲಭನಾದವ ಶ್ರೀ ತರುಣಿ ತರುಣಿ ಎಂಬ ಶಬ್ದದಲ್ಲಿ ಇನ್ನೊಂದು ಧ್ವನಿ ಇದೆ ತರುಣಿ ಅಂತಂದರೆ ತಾರುಣ್ಯವನ್ನು ಪಡೆದವಳು ಅಂತ ಒಂದು ತರುಣಿ ಅಂದರೆ ತರಣೆ ವಿತರಣೆ ಮಾಡುವವಳು ಅಂತ ಮತ್ತೊಂದು ನಮ್ಮನ್ನು ಸಂಸಾರ ಸಾಗರದಿಂದ ದಾಟಿಸುವವಳು ದಾಟಿಸಿ ಮೋಕ್ಷವನ್ನು ವಿತರಣೆ ಮಾಡುವವಳು ತರುಣಿ ಅಂದರೆ ತಾರಯತಿಯಿಂದ ಒಂದರ್ಥ ವಿತರತೆಯಿಂದ ಇನ್ನೊಂದರ್ಥ ಎರಡರ್ಥವನ್ನು ಬಳಸಿ ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ವಿತರಣೆ ಮಾಡ್ದಕ್ಕಂತಹ ಶಕ್ತಿ ಸಂಪನ್ನಳು ಲಕ್ಷ್ಮೀ ದೇವಿ ಅವಳ ವಲ್ಲಭ ಇವ ವಿಭೂತಿ ರೂಪದಿಂದ ಬೇರೆ ಬೇರೆ ಕಡೆ ಇದ್ದಾನೆ ಅಂತ ಚಿಂತನೆ ಮಾಡಿ ಅಂತ ಹೀಗೆ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಮಗೆ ಇಷ್ಟಾರ್ಥಗಳನ್ನು ವಿತರಣೆ ಮಾಡತಕ್ಕಂತಹ ಲಕ್ಷ್ಮಿಯಿಂದ ಜೊತೆಗೂಡಿದ ಭಗವಂತನ ಪರಮ ವಿಭೂತಿ ರೂಪಗಳನ್ನು ಕಂಡ ಎಲ್ಲೆಲ್ಲಿ ನೀವು ಕಾಣ್ತೀರಿ ಈ ತರದೇ ಚಿಂತಿಸಿ ಈ ರೀತಿಯಾಗಿ ಅದನ್ನು ಮನನೆ ಮಾಡಿ ಅಂತ ಮನದಲ್ಲಿ ನೋಡು ಸಂಭ್ರಮದಿ ಅದು ಹೇಳಿದರು ದಾಸರು ಅದು ಪ್ರವಚನಕ್ಕಿದ್ದ ವಿಷಯ ಅಲ್ಲ ಅದು ಮತ್ತೆ ಮನದಲ್ಲಿ ನೋಡು ಸಂಭ್ರಮದಿ ನೀನೇ ಕೂತ್ಕೊಂಡು ಆಲೋಚನೆ ಮಾಡು ಈ ವಿಭೂತಿ ರೂಪದ ಅದ್ಭುತ ಸಾಮರ್ಥ್ಯ ತಾಕತ್ತಿ ಎಷ್ಟಿದೆ ಅಂತ ಮನಸ್ಸಲ್ಲಿ ನೋಡ್ತಾ ಕೂತ್ಕೊಂಡ್ರೆ ಇನ್ನೊಂದು ಪ್ರಪಂಚ ನಮಗೆ ಬೇಡ ಅದು ಅಲ್ಲಿಗೆ ನಮಗೆ ಸಾಕು ನಮಗೆ ದೇವರು ಮಾಡತಕ್ಕಂತಹ ವಿಚಿತ್ರವಾದ ವ್ಯಾಪಾರವನ್ನು ಹೀಗೆ ನಾವು ಕೂತು ಆಲೋಚನೆ ಮಾಡಿದರೆ ಸಂಭ್ರಮ ಸಂಭ್ರಮೇ ಸಂಭ್ರಮ ಮತ್ತೆ ಮನೆಯಲ್ಲಿ ಬೇರೆ ಸಂಭ್ರಮ ಬೇಕಾಗಿಲ್ಲ ಅಂತ ಹೇಳುದು ಮನದಲ್ಲಿ ನೋಡು ಸಂಭ್ರಮದಲ್ಲಿ ನಾವು ನೋಡುತ್ತೇವೆ ದೇವರು ಇದ್ದಾರೋ ಇಲ್ಲವೋ ಭ್ರಮೆಯಲ್ಲೇ ನೋಡುದು ದಾಸರು ಹೇಳಿದ್ರು ಭ್ರಮೆಯಲ್ಲಿ ನೋಡುದು ಸಹಜ ಸಂಭ್ರಮದಲ್ಲಿ ನೋಡು ಅಂತ ನಮಗೆ ಎಚ್ಚರಿಕೆ ಕೊಟ್ಟೆ ಸಂಭ್ರಮ ಅಂತಂದ್ರೆ ಕುತೂಹಲ ಹೇಗೆ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಭಾರೀ ಸಂಭ್ರಮ ಭಾರೀ ಸಂಭ್ರಮ ಭಾರೀ ವೈಭವ ಏನರು ಇವತ್ತು ಯೋ ಬಂದಿದ್ದಾರೆ ನೆಂಟರು ಬಂದಿದ್ದಾರೆ ಇಷ್ಟರು ಬಂದಿದ್ದಾರೆ ದಾಸರು ಹೇಳಿದ್ರು ಅದೇನು ಬರ್ತಾರೆ ಹೋಗ್ತಾರೆ ಇದ್ರೆ ಖರ್ಚು ಬಂದ್ರೆ ಖರ್ಚು ಹೋದ್ರೆ ಖರ್ಚು ಇದು ಏನಿಲ್ಲ ಎಲ್ಲ ವೈಭವ ವಿಭೂತಿ ಇದು ಬೇಕಾದಷ್ಟು ಐಶ್ವರ್ಯಗಳನ್ನು ವಿತರಿಸತಕ್ಕಂತಹ ರೂಪಗಳು ಆದ್ರಿಂದ ಭಾರಿ ಸಂಭ್ರಮ ಇಲ್ಲಿ ಮನದಲ್ಲಿ ನೋಡು ಸಂಭ್ರಮದಿ ಹೇಗೆ ನಮಗೆ ಆತ್ಮೀಯರು ಬಂದಾಗ ಸಂಭ್ರಮಗಳು ಭಗವಂತನ ಈ ರೂಪವನ್ನು ಕಂಡಾಗ ಅದಕ್ಕಿಂತ ಇಮ್ಮಡಿ ಮುಮ್ಮಡಿಯಾಗಿರ್ತಕ್ಕಂತಹ ಸಂಭ್ರಮಗಳು ನಮ್ಮಲ್ಲಿ ತುಂಬಿರಬೇಕು ಅಂತ ನಮಗೆ ಎಚ್ಚರಿಕೆಯನ್ನು ನೀಡಿದರು ನೀಡಿ ಹೇಳ್ತಾರೆ ಒಂದು ಮಾತು ಈ ವಿಭೂತಿ ರೂಪಗಳು ಎಷ್ಟು ಅಂತ ದಾಸರದೊಂದು ವೈಶಿಷ್ಟ್ಯ ಇತ್ತು ಈ ಜಗನ್ನಾಥ ದಾಸರು ಹರಿಕಥಾಮೃತ ಸಾಲದಲ್ಲಿ ಪಟ್ಟಿ ಮಾಡಿ ಹೇಳಿದ್ದಾರೆ ಪ್ರಾಯಶಃ ಎಲ್ಲಿಯೂ ಇಷ್ಟು ಪಟ್ಟಿ ಮಾಡಿ ಏಕತ್ರ ನಮಗೆ ಬುದ್ಧಾರೂಢ ಆಗುವುದಿಲ್ಲ ಭಾಗವತ ತೆಗೆದರು ಭಗವದ್ಗೀತೆ ತೆಗೆದರು ಅವರು ಇಂಥದ್ದು ಅಂತ ಹೇಳ್ತಾರೆ ಹೊರತು ಇಷ್ಟು ಕರಾರುವಕ್ಕಾಗಿ ಹೇಳುವುದಿಲ್ಲ ದಾಸರು ಹೇಳುತ್ತಾರೆ ಹತ್ತು ಅಂತ ಲೆಕ್ಕಾಚಾರ ಮಾಡಿಕೊಟ್ರು ಸುಮಾರಾಗಿ ಹತ್ತು ಭಗವಂತನ ವಿಭೂತಿ ರೂಪಗಳನ್ನು ನಾವು ಚಿಂತನೆ ಮಾಡಲಿಕ್ಕಾಗುತ್ತೇನೆ ಭಗವಂತನ ವಿಭೂತಿ ರೂಪಗಳು ಹೇಗೆ ಹೇಗಿರ್ತದೆ ದಾಸರು ಹೇಳಿದರು ಅದು ಬಗೆಗಳನ್ನು ಅರಿತು ಈ ರೀತಿಯಾಗಿ ಬಗೆಯನ್ನು ಅರಿ ತಿಳ್ಕೊಳ್ಳಿ ಯಾವುದೆಲ್ಲ ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಆಹಿತವು ವಿಜಾತಿ ಖಂಡ ಅಖಂಡ ಸಹಜ ಒಟ್ಟಿಗೆ ಹತ್ತು ನೀತ ಸಾಧಾರಣ ವಿಶೇಷ ಸಜಾತಿಯ ನೈಜ ಆಹಿತ ಸಹಜ ವಿಜಾತಿಯ ಖಂಡ ಅಖಂಡ ಬಗೆಗಳನ್ನು ಅರಿತು ಬುದರಿಂದ ಹತ್ತು ರೀತಿಯಾದ ವಿಭೂತಿಗಳನ್ನು ದಾಸರು ನಮ್ಮ ಮುಂದೆ ಇಟ್ಟಿದ್ದಾರೆ ಇದು ಹತ್ತು ಯಾಕೆ ಹೇಳಿದರು ಅಂತಂದ್ರೆ ಹತ್ತೇ ಅಂತ ಏನು ಅರ್ಥ ಅಲ್ಲ ನಮ್ಮ ಬುದ್ಧಿಗೆ ಹತ್ತು ಬೇಕು ಅದಕ್ಕೆ ಹತ್ತು ಹೇಳಿದರೆ ಅಷ್ಟೇ ಹತ್ತು ಅಂತ ಹೇಳಿದ್ರೆ ಒಳ್ಳೆ ಅದು ಹತ್ತು ನಮ್ಮ ಬುದ್ಧಿಗೆ ಸ್ವಲ್ಪ ಅಂದರೆ ಹೀಗೆ ನಾವು ಕಲ್ಪನೆ ಮಾಡಬೇಕು ಹನ್ನೊಂದೇದ್ದಿರಬಾರದು ಇರಬಹುದು ಅಂತ ಆದರೆ ಒಪ್ಪಿಕೊಳ್ಳಿ ನಮ್ದೇನಿಲ್ಲ ಆದರೆ ಬುಧರಿಂದ ಅರಿತು ಸುಮಾರಾಗಿ ಹತ್ತನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಹತ್ತು ಭಗವಂತನ ವಿಭೂತಿ ರೂಪಗಳು ಯಾವುದರು ನೀತ ಅಂತ ನೀತ ಅಂತಂದ್ರೆ ಭಗವಂತ ಭೂಮಿಯಲ್ಲಿ ತಂದು ಇಟ್ಟಿರತಕ್ಕಂಥದ್ದು ನೀತ ಅಂದರೆ ಆ ನೀತ ನವನೀತ ಭಗವಂತ ಹೊಸದಾಗಿ ಪ್ರಪಂಚಕ್ಕೆ ಕೊಟ್ಟಿರತಕ್ಕಂತಹ ರೂಪಗಳು ಅದು ನೀತ ಅಂತ ದೇವರೇ ತಂದು ಬಂದು ಇಲ್ಲಿ ಸ್ಥಾಪಿತವಾಗಿರತಕ್ಕಂಥದ್ದು ನೀತ ಅಂತ ಒಂದು ಕಲ್ಪನೆ ನಮ್ಮಲ್ಲಿರಬೇಕು ವಿಭೂತಿ ರೂಪ ಅಂತಂದರೆ ಎರಡು ರೀತಿಯಾದ ವಿಭೂತಿ ರೂಪಗಳು ಒಂದು ಭಗವಂತನಿಂದ ಅತ್ಯಂತ ಅಭಿನ್ನವಾದ ವಿಭೂತಿ ರೂಪ ಭಗವಂತನಿಗಿಂತ ಭಿನ್ನವಾದ ವಿಭೂತಿ ರೂಪ ಯಾರಲ್ಲಿ ಆವೇಶವಾಗಿ ಇದೆ ಅದು ಭಿನ್ನವಾದ ವಿಭೂತಿ ರೂಪ ಸ್ವಯಂ ಭಗವಂತನೇ ಏನು ಬಂದಿದ್ದಾನೆ ಅದು ಅಭಿನ್ನವಾದ ವಿಭೂತಿ ರೂಪ ರಾಮಕೃಷ್ಣಾದಿಗಳೂ ವಿಭೂತಿ ರೂಪ ನರನಾರಾಯಣಾದಿಗಳೂ ವಿಭೂತಿ ರೂಪ ನರಾದಿಗಳೆಲ್ಲ ಆವಿಷ್ಟ ಆವೇಶ ಅದು ವಿಶೇಷಾವೇಶ ಅದು ಮತ್ಸ್ಯಾದಿಗಳು ಆವೇಶ ಅಲ್ಲ ಅದು ಸ್ವಯಂ ಭಗವಂತನೇ ಅದು ಇದು ಅಭಿನ್ನವಾದ ವಿಭೂತಿ ಭಿನ್ನವಾದ ವಿಭೂತಿ ಎಂತ ದಾಸರು ನೀತ ಎಂಬ ಶಬ್ದಿಂದ ಭಗವಂತನ ಅಭಿನ್ನವಾದ ಎಲ್ಲ ರೂಪಗಳನ್ನು ಕೂಡ ವಿಭೂತಿ ರೂಪಗಳನ್ನು ನಮ್ಮ ಕಲ್ ನಮ್ಮ ಮುಂದೆ ಇಟ್ರು ನೀತ ಅಂತಂದರೆ ಸ್ವಾಮಿ ಭಗವಂತ ತಾನೇ ಈ ಭೂಮಿಯಲ್ಲಿ ನೀತ ತಂದು ಸ್ಥಾಪನೆ ಮಾಡಿರತಕ್ಕಂತಹ ರೂಪಗಳು ಯಾಕೆಂದರೆ ಭಗವಂತ ಚಿಂತನೆ ಮಾಡದೆ ಭಗವಂತ ಆಲೋಚನೆ ಮಾಡದೆ ರಾಮಕೃಷ್ಣಾದಿ ರೂಪಗಳು ಭೂಮಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಬಯಸಿದ ನಾನು ರಾಮನಾಗಿ ಬರಬೇಕು ಬಂದ ಸಾಕು ಅವತಾರ ಮೇಲಕ್ಕೆ ಹೊರಟ ಅದರಿಂದ ರಾಮಕೃಷ್ಣಾದಿ ರೂಪಗಳು ಭಗವಂತನ ನೀತ ರೂಪಗಳು ಭಗವಂತನೇ ಸ್ವತಃ ತಾನು ಕೆಳಗೆ ಬಂದು ತಾನು ಇಟ್ಟಿರತಕ್ಕಂತಹ ರೂಪಗಳು ಇಷ್ಟು ವರ್ಷ ಇರಬೇಕು ಅಂತ ಭಗವಂತ ಸಂಕಲ್ಪಿಸಿದ ಅಷ್ಟು ಈ ಪ್ರಪಂಚದಲ್ಲಿ ಇದ್ದ ಏನು ಕೊಡಬೇಕೋ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿದ ಕೆಲಸ ಮುಗಿಯಿತು ಹೊರಟು ಅಲ್ಲಿಂದ ಬರುವಾಗಲೇ ಟಿಕೆಟ್ ರಿಸರ್ವ್ ಆಗಿರ್ತದೆ ಅವನಿಗೆ ಅದನ್ನು ಹೊರಟು ಹೋಗದೆ ಮತ್ತೆ ಯಾರು ಹೇಳಿದ್ರೂ ನಿಲ್ಲಕ್ಕಿಲ್ಲ ಅದರಿಂದ ಅಲ್ಲಿಂದ ಬರುವಾಗಲೇ ಎಲ್ಲ ವೆಲ್ ಪ್ಲಾನ್ಡ್ ಎಲ್ಲೆಲ್ಲಿ ಎಷ್ಟೆಷ್ಟು ದಿವಸ ಇರಬೇಕು ಅಷ್ಟು ದಿವಸ ಇರ್ತಾನೆ ಎಷ್ಟು ದಿವಸ ಆಳಬೇಕು ಎಷ್ಟು ದಿವಸ ಅಳಿಸಬೇಕು ಎಷ್ಟು ದಿವಸ ನಗಬೇಕು ಎಷ್ಟು ದಿವಸ ನಗಿಸಬೇಕು ಎಲ್ಲ ಮೊದಲೇ ಪ್ರೀಪ್ಲಾನ್ಡ್ ಮೊದಲೇ ವ್ಯವಸ್ಥಿತವಾಗಿರ್ತದೆ ಆ ರೀತಿಯಾಗಿ ಭಗವಂತ ದರಗಿಳಿದು ಬಂದ ಎಲ್ಲರ ಕಣ್ಣೀರು ಒರೆಸಿದ ಕೊನೆಗೆ ಕಣ್ಣೀರು ಒರೆಸಿದವರಿಗೆ ಕಣ್ಣೀರು ಕೊಟ್ಟ ಹೋಗುವಾಗ ಕರ್ಕೊಂಡು ಇದು ಭಗವಂತನ ವಿಚಿತ್ರವಾದ ವ್ಯಾಪಾರಗಳು ಹೀಗೆ ಮತ್ಸಾದಿ ರೂಪಗಳು ಎಷ್ಟಿದೆ ಭಗವಂತನದ್ದು ಅದೆಲ್ಲವೂ ಕೂಡ ನೀತ ಭಗವಂತನಿಗಿಂತ ಅತ್ಯಂತ ಅಭಿನ್ನವತ್ತು ಕೆಲವು ರೂಪಗಳು ಒಂದೊಂದು ಘಟನೆಗೋಸ್ಕರ ಮಾತ್ರ ಬಂದಿರಬಹುದು ಕೆಲವು ಘಟನೆಗಳು ಇಡೀ ವ್ಯಾಪಕವಾಗಿರಬಹುದು ಈ ಉದಾಹರಣೆಗೆ ಒಂದು ಒಂದೇ ಒಂದು ಘಟನೆ ಅದು ಮುಗಿಯಿತು ಕತೆ ಮುಗಿಯಿತು ವಾಮನಾವತಾರ ಇದೆ ಭಗವಂತ ದಿಕ್ಷೆ ಬೇಡಿದ ಬಲಿಯಿಂದ ಕಸಿದುಕೊಂಡ ಅದನ್ನು ಇಂದ್ರನಿ ಕೊಟ್ಟ ಹೊರಟು ಹೋಗಿ ಆಯಿತು ಮತ್ತೆ ತ್ರಿವಿಕ್ರಮನಾಗಿ ಬೆಳೆದಂತು ಹೀಗೆ ಭಗವಂತನದು ಒಂದೊಂದೇ ಘಟನೆಗಳಿರಬಹುದು ಮತ್ಸಾವತಾರದ ಘಟನೆ ಒಂದು ಲೋಕಕ್ಕೆ ಕಾಣುವ ಘಟನೆ ಮತ್ತೆ ಹಡಗಿನಲ್ಲಿ ಪ್ರ ನಾವೆಯಲ್ಲಿ ಪ್ರಯಾಣ ಮಾಡಿದಾಗ ಮತ್ತೊಂದು ಘಟನೆ ಬಿಟ್ಟರೆ ಮತ್ತೇನು ಇಲ್ಲ ವರಾಹವತಾರದಲ್ಲಿ ಹಿರಣ್ಯಾಕ್ಷರ ಸಂಹಾರ ಮಾತ್ರ ನರಸಿಂಹದೇವರ ಅವತಾರದಲ್ಲಿ ಹಿರಣ್ಯಕ್ಕೆ ಹನನ ಮಾತ್ರ ಹೀಗೆ ಒಂದೊಂದು ಘಟನೆಗಳು ಮಾತ್ರ ಇರಬಹುದು ಆದರೆ ರಾಮ ಕೃಷ್ಣ ಅವತಾರದಲ್ಲಿ ಮಾಡಿದ ಘಟನೆಗಳು ಪವಾಡಗಳು ಅದ್ಭುತ ಅತ್ಯದ್ಭುತವಾದ್ದು ಇದನ್ನ ನೀತ ನೀತ ಅಂದ್ರೆ ಭಗವಂತನೇ ಸ್ವತಃ ತಾನು ಬಂದು ಮರ್ತ್ಯಾವತಾರ ಸ್ಥಿಹ ಮರ್ತ್ಯ ಶಿಕ್ಷಣ ಭಗವಂತ ಮನುಷ್ಯನ ಲೋಕದಲ್ಲಿ ಬಂದು ಅವತರಿಸಿದ ಯಾಕೆಂದ್ರೆ ಮರ್ತ್ಯರಿಗೆ ಶಿಕ್ಷಣ ಕೊಡದಕ್ಕೋಸ್ಕರ ಹೇಗಿರಬೇಕು ನಾವು ಹೇಗೆ ಬಾಳ್ಬೇಕು ಅಂತ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರ ದೇವರು ಭೂಮಿಗೆ ಇಳಿದು ಬಂದದ್ದು ಇದು ನೀತರೂಪ ಅಂತ ನೀತ ಅಂತಂದ್ರೆ ಭಗವಂತನದೇ ಅಭಿನ್ನವಾದ ರೂಪ ರಾಮನ ಬಗ್ಗೆ ನೇಹನಾನಾಸ್ತಿ ಕಿಂಚನ ಕೃಷ್ಣನ ಬಗ್ಗೆ ಮೂಲ ರೂಪಕ್ಕಿಂತ ಏನೇನೂ ವ್ಯತ್ಯಾಸ ಇಲ್ಲ ಅತ್ಯಂತ ಅಭಿನ್ನವಾಗಿರ್ತಕ್ಕಂಥದ್ದು ಆದ್ದರಿಂದ ಅಲ್ಲಿ ಏನಾದರೂ ನಮಗೆ ವ್ಯತ್ಯಾಸ ಕಂಡ್ರೆ ಅಲ್ಲಿ ಅದು ತಾತ್ಕಾಲಿಕವಾಗಿ ಬಂದದ್ದು ಅನ್ನೋದನ್ನು ನಾವು ಕಲ್ಪಿಸಿಕೊಡಬೇಕು ರಾಮಚಂದ್ರ ಕಣ್ಣೀರು ಹಾಕಿದ ಅಯ್ಯೋ ಪಾಪನೇ ಅಂತ ಹೇಳೋದು ಬೇಡ ಹಾಗೆ ಹೇಳಿದ್ರೆ ನಮಗೇ ಪಾಪ ಬಂದಿತ್ತು ಅದೊಂದು ಘಟನೆ ಅದು ನಾಟಕದಲ್ಲಿ ಹೊಡೀತಾರೆ ಕಣ್ಣೀರು ಸುರಿಸ್ತಾನೆ ಪಾಪ ಸ್ಟೇಜಲ್ಲಿದ್ದವು ಅಯ್ಯೋ ಪಾಪನೆ ಎಷ್ಟು ಹೊಡಿತಾರ್ರಿ ಹೊಡೆಯುವುದಿಲ್ಲ ಹೊಡೆದ್ರೆ ಪಾರ್ಟು ಮಾಡೋದಿಲ್ಲ ಯಾರಾದರೂ ಪಡೆದಿರಲಿಕ್ಕೆ ಸ್ಟೇಜಿಗೆ ಹೋಗ್ತಾರಾ ಹೊಡೆಯುವುದಿಲ್ಲ ಅಲ್ಲಿ ಅಲ್ಲಿಕ್ಕಿಲ್ಲ ಸುಮ್ಮನೆ ನಾಟಕ ಅದು ಆ ನಾಟಕದಲ್ಲಿ ಸ್ಟೇಜಲ್ಲಿ ಇದ್ದಾಗ ಅದನ್ನು ನಾಟಕ ಅಂತ ತಿಳ್ಕೊಂಡ್ರೆ ಅದು ಖುಷಿ ಕೊಡುವುದಿಲ್ಲ ಅದನ್ನು ನಾವು ನಾಟಕ ಅಂತ ಚಿಂತನೆ ಮಾಡಿದ್ರೆ ಒಬ್ಬ ವ್ಯಕ್ತಿಯಿಂದ ಚಿಂತನೆ ಮಾಡಿ ಸಹಜಕ್ರಿಯೆ ಅಂತ ಹೇಗೆ ಚಿಂತನೆ ಮಾಡ್ತೇವೆ ಹಾಗೆ ರಾಮಾಯಣ ಕತೆ ರಾಮ ಹತ್ತದ್ದೆಲ್ಲ ಸುಳ್ಳುರಿ ಆ ಸೀತೆಯನ್ನು ಕದ್ದುಕೊಂಡು ಹೋದ ಸುಳ್ಳು ಅದು ರಾಮಾಯಣ ಅಂತ ಹೇಳೋದು ಅದು ರಾಮಾಯಣ ನಾವು ಹೇಳಬೇಕು ಹೇಳಬೇಕಾದ್ರೆ ಆ ಕಥೆಯನ್ನೆಲ್ಲ ಹೇಳಬೇಕು ಒಂದು ಕಥೆಯಾಗಿಯೇ ಚಿಂತನೆ ಮಾಡಬೇಕು ಆದರೆ ಅದರ ಹಿನ್ನೆಲೆಯಲ್ಲಿ ಮಾತ್ರ ಭಗವಂತ ನಾರಾಯಣ ರೂಪಿ ಮೂಲ ರೂಪದಿಂದ ಅತ್ಯಂತ ಅಭಿನ್ನ ಅವನಿಗೆ ದುಃಖಾದಿಗಳಿಲ್ಲ ಅನ್ನುವುದನ್ನು ನಾವು ಚಿಂತನೆ ಮಾಡಬೇಕು ಇದು ನೀತ ರೂಪದ ಒಂದು ವೈಶಿಷ್ಟ್ಯ ನೀತ ಅನ್ನುವುದು ಹತ್ತರಲ್ಲಿ ಒಂದು ಆ ನೀತ ಅನ್ನುವಂತಹದ್ದು ರೂಪ ಭಗವಂತನಿಗಿಂತ ಅತ್ಯಂತ ಅಭಿನ್ನವಾದಂತಹ ರೂಪ ಅದು ಪೂರ್ಣವಿಧಂ ಪೂರ್ಣಮ್ ಅದಹ ಪೂರ್ಣಾತ್ ಪೂರ್ಣದಚ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವ ಶಿಷ್ಯತೆ ಪರಿಪೂರ್ಣವಾದ ಅದೊಂದು ರೂಪ ಅದರಲ್ಲಿ ಯಾವುದೇ ಛೇದ ಭೇದ ಗಾಯ ಪ್ರಶ್ನೆನೇ ಇಲ್ಲ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ರಾಮ ಸ್ವಲ್ಪ ಕಡಿಮೆ ರೇ ಸ್ವಲ್ಪ ಗ್ರೇಟ್ ಹಾಗೆಲ್ಲ ಇಲ್ವೇ ಇಲ್ಲ ಎಲ್ಲವೂ ಕೂಡ ಒದೇ ರೀತಿಯಾಗಿರತಕ್ಕಂತಹದ್ದು ಅನ್ನುವಂತಹ ಚಿಂತನೆ ನಮಗೆ ಆ ವಿಭೂತಿ ರೂಪದಲ್ಲಿ ನಾವು ಗಮನಿಸಬೇಕಾದ್ದು ಅದು ನೀತ ಅಂದ್ರೆ ಅಲ್ಲಿಂದ ಮೂಲ ರೂಪದಿಂದ ಆ ನೀತ ನವನೀತ ತಂದು ಇಲ್ಲಿ ಇಟ್ಟಿರತಕ್ಕಂತಹ ರೂಪ ಇದು ನೀತ ಎರಡನೆಯದ್ದು ಸಾಧಾರಣ ಅಂತ ಸಾಧಾರಣ ಅಂತಂದ್ರೆ ಭಗವಂತ ಎಲ್ಲರ ಒಳಗೂ ಇರತಕ್ಕಂತಹ ಒಂದು ವಿಭೂತಿ ರೂಪದು ಅದು ಸಾಧಾರಣ ಅಂತ ಎಲ್ಲ ಜೀವರಾಶಿಗಳ ಒಳಗೂ ತುಂಬಿರ್ತಾನೆ ಭಗವಂತ ಇದೊಂದು ವಿಭೂತಿ ರೂಪ ಅಂತ ಹೇಳ್ತಾರೆ ಇದು ಭಗವಂತ ಪ್ರತಿಯೊಂಬ ಪ್ರತಿಯೊಬ್ಬ ಜೀವನದಲ್ಲಿಯೂ ಕೂಡ ದೇವರು ಒಳಗೆ ನೆಲೆಸಿಕೊಂಡಿರ್ತಾನೆ ಇದು ಒಂದು ರೀತಿಯಾದ ವಿಭೂತಿ ರೂಪನೇ ಇದು ಯಾಕೆ ವಿಭೂತಿ ರೂಪ ಇದು ಅಂತಂದರೆ ಇದರಲ್ಲಿ ಇಷ್ಟು ಒಳಗಿನಿಂದ ಕ್ರಿಯೆ ನಡೆಯಬೇಕು ಒಳಗಿನಿಂದ ಕ್ರಿಯೆ ಅದನ್ನು ನಾವು ಬಿಚ್ಚಿ ಹಾಕಿದರೆ ಗೊತ್ತು ಎಷ್ಟು ಇದರಲ್ಲಿದೆ ಅದನ್ನು ಮತ್ತೆ ಹೊಲಿಗೆ ಹಾಕಿ ತುಂಬಿಸಲಿಕ್ಕೆ ಆಗಲಿಕ್ಕಿಲ್ಲ ನಮ್ಮಿಂದ ಅಷ್ಟು ಒಳಗಿನಿಂದ ತುಂಬಿಕೊಂಡುಂಟು ಇದನ್ನೆಲ್ಲ ಒಂದೇ ರೀತಿಯಾಗಿ ವ್ಯವಸ್ಥೆ ಮಾಡಬೇಕಲ್ಲ ಮೇಲಕ್ಕೆ ಹೋಗಬೇಕು ಕೆಳಕ್ಕೆ ಬರಬೇಕು ಎಲ್ಲ ಕಡೆ ಸಮಾನವಾಗಿ ಹಂಚಬೇಕು ಅದೆಲ್ಲ ನೋಡಿದರೆ ಅದ್ಭುತವಾದಂತಹ ಪ್ರಪಂಚ ಒಳಗಿಂದ ಇದೆ ಇದು ಯಾರಿಂದ ಒಳಗೆ ಭಗವಂತ ನೆಲೆಸಿದ್ದಾನೆ ಹೀಗೆ ಎಲ್ಲ ಜೀವರಾಶಿಗಳ ಒಳಗೂ ತುಂಬಿರತಕ್ಕಂತಹ ಭಗವಂತನ ರೂಪ ಅದನ್ನು ಸಾಧಾರಣ ಅಂತ ಹೇಳಿದ್ರು ಸಾಧಾರಣ ಅಂತಂದರೆ ನಮ್ಮ ಭಾಷೆ ಸಾಧಾರಣ ಅಂತಲ್ಲ ಹೇಗಿರ್ತೀರಿ ಇವತ್ತು ಅಡಿಗೆ ಅದು ಸಾಧಾರಣ ಸಾಧಾರಣ ಅಂದ್ರೆ ರುಚಿ ಇರಲಿಲ್ಲ ಅಂತ ಅರ್ಥ ಹಾಗೆ ಭಗವಂತನ ಇಬ್ಬು ತಿರುಪತಿ ಹೇಗಿತ್ತು ಇದು ಸಾಧಾರಣ ಸಾಧಾರಣ ಅಂತಂದ್ರೆ ಏ ಸಾ ಏನ್ ಇಲ್ಲ ಅಂತ ಹಾಗೆ ಅರ್ಥ ಅಲ್ಲ ಸಾಧಾರಣ ಎಂಬುದಕ್ಕೆ ಸಾಧಾರಣ ಅಂತಂದ್ರೆ ಪ್ರತಿಯೊಬ್ಬರಲ್ಲಿಯೂ ಇದೆ ಅಂತ ಇಷ್ಟೇ ಅರ್ಥ ಅದಕ್ಕೆ ಸಾಧಾರಣ ಅಂತಂದರೆ ಅಸಾಧಾರಣ ಒಬ್ಬನಲ್ಲಿ ಮಾತ್ರ ಇದ್ರೆ ಅಸಾಧಾರಣ ಪ್ರತಿಯೊಬ್ಬರ ಒಳಗೂ ನೆಲೆಸಿದೆ ಅಂತ ಚಿಂತನೆ ಮಾಡಿದರೆ ಇದು ಸಾಧಾರಣ ಅಂದರೆ ಪ್ರತಿಯೊಬ್ಬ ಜೀವರಾಶಿಯ ಒಳಗೂ ತುಂಬಿರತಕ್ಕಂತಹ ಭಗವಂತನ ಒಂದು ವಿಶಿಷ್ಟವಾದ ವಿಭೂತಿ ರೂಪ ಆ ವಿಭೂತಿ ರೂಪದಿಂದಾಗಿ ಇಷ್ಟೆಲ್ಲ ಧಾರಣೆ ಆಗುವಂತಹದ್ದು ಆದ್ರಿಂದ ವೈದ್ಯರು ಕೂಡ ಹುಬ್ಬು ಹಾರಿಸುವ ಅದ್ಭುತ ತಾಕತ್ತು ಇಲ್ಲಿದೆ ವೈದ್ಯರು ಹೇಳ್ತಾರೆ ನಾವು ಔಷಧ ಕೊಡುವುದು ಇಷ್ಟು ಮತ್ತೆ ಪಥ್ಯ ಮಾಡುವುದು ಮತ್ತೊಂದಿಷ್ಟು ಆದರೆ ಮತ್ತೆಲ್ಲ ಯಾರ ಕೈಯಲ್ಲಿದೆ ದೇವರ ಕೈಯಲ್ಲಿದೆ ಅಂತ ಹೇಳ್ತಾರೆ ಗುಣ ಆಗುವಂಥದ್ದು ಅವರಿಗೂ ಭರವಸೆ ಕೊಡುವುದಿಲ್ಲ ಯಾಕೆಂದರೆ ಅವರು ಹೇಳ್ತಾರೆ ಒಳಗಿಂದ ಏನೋ ಒಂದು ವಿಚಿತ್ರವಾದ ಶಕ್ತಿ ಇದೆ ಅದು ನಡೆಸಿಕೊಂಡು ಹೋಗುತ್ತೆ ಅದನ್ನು ಸಾಧಾರಣ ಅದು ಸಾಧಾರಣ ಅಂತ ಗೊತ್ತಾಗೋದು ಯಾವಾಗ ಯಾವುದೋ ಒಂದು ಧಾರಣೆ ಆಗದಿದ್ದಾಗಲೇ ಗೊತ್ತಾಗುವಂಥದ್ದು ಯಾವುದೋ ಒಂದು ಬೋಟ್ ಲೂಸ್ ಆದಾಗ ಗೊತ್ತಾಗದು ಓ ಇದು ಲೂಸ್ ಆಗಿದೆ ಈಗೇನು ಮಾಡಬೇಕು ಔಷಧ ಇಲ್ಲ ಮತ್ತೇನು ಮಾಡೋದು ಕೃಷಿ ಕೃಷ್ಣಾಯ ನಮಃ ಜಪ ಮಾಡಿ ದೇವರು ಅದನ್ನು ಫಿಟ್ ಮಾಡ್ಬೇಕು ಅಷ್ಟೇ ಟೈಟ್ ಮಾಡ್ಬೇಕಷ್ಟೇ ಮತ್ತೆ ಯಾರಿಗೂ ಮಾಡ್ಲಿಕ್ಕಾಗುವುದಿಲ್ಲ ಅಂತ ಎಲ್ಲಿದ್ದಾದರೂ ಒಂದು ಸ್ಕ್ರೂ ಆಚೆ ಈಚೆ ಆಯಿತು ಅಂತಂದ್ರೆ ವೈದ್ಯರು ಹೇಳ್ತಾರೆ ಅದು ನಮ್ಮ ಇಲ್ಲ ಅದೆಂತದ್ದು ಎಣ್ಣೆ ಖಾಲಿ ಅಂತ ಹೇಳ್ತಾರೆ ಅಷ್ಟೆ ಅವರ ಭಾಷೆಯಲ್ಲಿ ಮತ್ತೇನು ಹೇಳಲಿಕ್ಕಾಗುವುದಿಲ್ಲ ಅದನ್ನು ದೇವರು ಕೊಟ್ಟಷ್ಟು ಕಾಲ ನಮ್ಮಲ್ಲಿ ಉಳಿಯಲಿಕ್ಕೆ ಸಾಧ್ಯ ಇದು ಎಲ್ಲಿದ್ದು ಭಗವಂತನ ಸಾಧಾರಣವಾದಂತಹ ವಿಭೂತಿ ರೂಪದಿಂದಾಗಿ ಇಷ್ಟೆಲ್ಲ ಕ್ರಿಯೆ ಪ್ರಕ್ರಿಯೆ ವಿಕ್ರಿಯೆ ಎಲ್ಲ ನಡೀತದೆ ಇದು ಎರಡನೇದ್ದು ಸಾಧಾರಣ ನೀತ ಸಾಧಾರಣ ಅಂತ ಮೂರನೇದ್ದು ವಿಶೇಷ ಅಂತ ಹೇಳಿದರು ವಿಶೇಷ ಅಂತಂದರೆ ನಮ್ಮಲ್ಲಿ ಎಲ್ಲರಲ್ಲಿ ಇರತಕ್ಕಂಥ ಒಂದು ಕ್ರಿಯೆ ಇದು ಸಾಧಾರಣ ಭಗವಂತನ ವಿಭೂತಿ ರೂಪದಿಂದ ನಡೆಯುವಂಥದ್ದು ಬ್ರಹ್ಮದೇವರು ಇಡೀ ಜಗತ್ತಿನ ಪಿತಾಮಹ ನಾಲ್ಕು ದಿಕ್ಕು ಮುಖ ಉಂಟ್ರಿ ನೀವು ಆಲೋಚನೆ ಮಾಡಿ ಒಂದು ಮುಖ ಇದೆ ಕರೆಕ್ಟ್ ಬ್ಯಾಲೆನ್ಸ್ ಅಲ್ಲಿ ನಡೀತಾ ಇದು ದೇವರು ಒಂದು ಮುಖ ಜಾಸ್ತಿ ಕೊಟ್ಟರು ಅಂತ ಇಟ್ಕೊಳ್ಳಿ ಎರಡು ಮುಖ ಕೊಟ್ಟರು ಅಂತ ನೀವು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಲೋಚನೆ ಮಾಡಿ ಅಂತೆ ಬೇಡ್ರಿ ವೇಸ್ಟ್ ನಮ್ಮಿಂದ ಆಗ್ಲಿಕ್ಕಿಲ್ಲ ಅಂತ ಅಲ್ಲ ಹಿಂದೆ ಮುಂದೆ ನೋಡಬಹುದು ಅದು ಹಿಂದೆ ನೋಡದೆ ಮುಂದೆ ನೋಡದೆ ಒಂದು ಕೈ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ ನಮ್ಗೆ ಏನು ಮಾಡಬೇಕು ಗೊತ್ತಿಲ್ಲ ಅನ್ನೋದು ಇದು ಭಗವತ್ ಚತುರ್ಮುಖ ಬ್ರಹ್ಮದೇವರಿಗೆ ನಾಲ್ಕು ಮೋರೆಗಳಿವೆ ಚತುರ್ಮುಖ ಇದೆ ಅವರಿಗೆ ನಾಲ್ಕು ಮುಖದಿಂದ ಚತುರ್ಮುಖ ಬ್ರಹ್ಮದೇವರು ಇಡೀ ಜಗತ್ತನ್ನು ವ್ಯಾಪಿಸಿ ಇಡೀ ಜಗತ್ತಿನ ಕ್ರಿಯೆಗಳನ್ನೆಲ್ಲ ನಡೆಸ್ತಾರೆ ಅಂತ ಚತುರ್ಮುಖ ಬ್ರಹ್ಮದೇವರು ಅವರಿಗೆ ಹೆಸರು ವಿರಿಂಚ ವಿರೇಚಯತೀತಿ ವಿರಿಂಚ ಇಡೀ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂತಹದ್ದು ವಿರಿಂಚ ಬ್ರಹ್ಮದೇವರಿಗೆ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಬ್ರಹ್ಮದೇವರ ಖಾತೆ ಅದು ಜಗತ್ತನ್ನು ಸೃಷ್ಟಿ ಮಾಡುವಂತಹದ್ದು ಜನ ಹೇಳುದು ಹಾಗೆ ಬ್ರಹ್ಮದೇವರು ಸೃಷ್ಟಿ ಮಾಡುವವರು ರುದ್ರದೇವರು ಸಂಹಾರ ಮಾಡುವವರು ಭಗವಂತ ವಿಷ್ಣು ಅಥವಾ ರಕ್ಷಣೆ ಮಾಡುವವ ಹೀಗೆ ಖಾತೆಯನ್ನು ವಿಭಾಗ ಮಾಡಿ ಕೊಟ್ಟಿದ್ದೇವೆ ನಾವೇ ಕೊಟ್ಟದ್ದು ವಿಷ್ಣು ನೋಡು ನೀವು ರಕ್ಷಣೆ ಮಾಡಬೇಕು ಆಯ್ತು ಅಂತ ಹೇಳಿದ ಬ್ರಹ್ಮನ ಹತ್ರ ಹೇಳಿದೆವು ಸೃಷ್ಟಿ ಮಾಡಬೇಕು ಆಯ್ತು ಮಾರ್ಯಾರ ರುದ್ರನ ಹತ್ರ ಹೇಳಿದ ಎಲ್ಲ ಪುಡಿ ನಾಶ ಮಾಡಿಬಿಡು ಆಯ್ತು ಆಚಾರ್ಯರು ಕೇಳ್ತಾರೆ ಭಾಗವತ ಕೇಳುತ್ತೆ ಯಾರು ವಿಭಾಗ ಮಾಡಿ ಕೊಟ್ಟದ್ದು ನಾವು ನೀವು ಮಾಡಿಕೊಡಿ ಆದರೆ ಭಗವಂತ ವಿಭಾಗ ಮಾಡಿಕೊಡ್ಲಿಲ್ಲಂತೆ ಬ್ರಹ್ಮಣಿ ಬ್ರಹ್ಮ ರೂಪೋಸು ಚತುರ್ಗ ಬ್ರಹ್ಮದೇವರ ಒಳಗೆ ಬ್ರಹ್ಮ ಅನ್ನುವ ವಿಭೂತಿ ರೂಪದಿಂದ ಪ್ರವೇಶ ಮಾಡಿ ಅವನಿಂದ ಸೃಷ್ಟಿಯನ್ನು ಮಾಡಿಸ್ತಾ ಇದ್ದಾನೇನು ಹಾಗೆ ರುದ್ರದೇವರ ಭಗವಂತ ರುದ್ರ ಕೂತು ಶಿವರೂಪೀ ಶಿವೇ ಸ್ಥಿತ ರುದ್ರದೇವರ ಶಿವ ಅನ್ನತಕ್ಕಂತಹ ಹೆಸರಿನಿಂದ ಕೂತು ವಿಭೂತಿ ರೂಪದಿಂದ ಇತ್ತು ರುದ್ರದೇವರಿಂದ ಎಲ್ಲ ಕ್ರಿಯೆಗಳನ್ನೂ ಭಗವಂತ ಮಾಡಿಸ್ತಾ ಇದ್ದಾನೆನು ಸ್ವಯಂ ವಿಷ್ಣುವಾಗಿ ಇಡೀ ಜಗತ್ತನ್ನು ಪರಿಪಾಲನೆ ಮಾಡ್ತಾನೆ ಅಂತ ಅದರಿಂದ ಭಗವಂತನ ವಿಭೂತಿಯ ಕೆಲಸ ಇದು ಇದು ವಿಶೇಷ ವಿಭೂತಿ ಇಂದ ಇಡೀ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥದು ಸಾಮಾನ್ಯದ ಕೆಲಸ ಅಲ್ಲ ಅದು ಚತುರ್ಮುಖ ಬ್ರಹ್ಮದೇವರ ಕೆಲಸ ಅದು ಅದರ ಚತುರ್ಮುಖ ಬ್ರಹ್ಮದೇವರದ್ದಲ್ಲ ಅವರ ಒಳಗೆ ಕೂತ ವಿಭೂತಿ ರೂಪದ ಕೆಲಸ ಅದು ರುದ್ರದೇವರಿಂದ ಇಡೀ ಜಗತ್ತಿನ ಸಂಹಾರ ಇದು ಸಾಮಾನ್ಯದ ಕೆಲಸ ಅಲ್ರಿ ಕೊಲ್ಲಬೇಕು ಅಂತ ನೀವು ಸಂಕಲ್ಪ ಮಾಡಿ ಕೊಲ್ಲಿಕ ಸಾಧ್ಯನಾಲ್ಬೇಕು ಅಂತ ಹೊರಡ್ತೀರಿ ಬೇಡ್ರಿ ನಮಗೆ ಬೇಡ್ರಿ ನಮಗೆ ಹಾಕಬೇಕಿದು ಆಗುವುದಿಲ್ಲ ಸಾಮರ್ಥ್ಯ ಇಲ್ಲ ಅಂತ ಬೇರೆ ಸಾಮರ್ಥ್ಯ ಇದ್ರೂ ನಮ್ಮಿಂದ ಆಗ್ಲಿಕ್ಕಿಲ್ಲ ಅಂತ ಮತ್ತೊಂದು ಅದಕ್ಕೆ ಯಾರು ಬೇಕು ರುದ್ರದೇವರೇ ಬೇಕು ರುದ್ರದೇವರಿಂದ ಆಗೋಲ್ಲ ಸಂಹಾರ ಮಾಡಲಿಕ್ಕೆ ಅದಕ್ಕೆ ನಿರ್ಲಿಪ್ತನಾದಂತಹ ಸ್ವಾಮಿ ಭಗವಂತ ಪ್ರವೇಶ ಮಾಡಬೇಕು ಅವನು ನಿರ್ಲಿಪ್ತನಾಗಿ ಎಷ್ಟು ಅನಾಯಾಸವಾಗಿ ನಮಗೆ ಜನ್ಮ ಕೊಟ್ಟ ಅದಕ್ಕಿಂತ ಅನಾಯಾಸವಾಗಿ ನಮ್ಮನ್ನು ಮುಗಿಸ್ತಾನೆ ಅಂತ ಸಂಹಾರ ಮಾಡ್ತಾನೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ನಿರ್ಲಿಪ್ತನಾಗಿ ತಾಯಿ ಮಗುವಿಗೆ ಅಂಗಿ ಹಾಕ್ತಾಳೆ ಅಂಗಿ ಹರಕುಮುರುಕಾಯಿತು ನಿರ್ದಾಕ್ಷಿಣ್ಯವಾಗಿ ತೆಗಿತಾಳೆ ತಾಯಿಯ ಅಂಗಿಯನ್ನು ಅಯ್ಯೋ ಮಗು ಎಷ್ಟು ಅಮ್ಮ ಬೇಡ ಇದಿರಲಿ ಅಂಗಿ ಅದು ಹರಿದಿದೆ ಪರವಾಗಿಲ್ಲ ಅಂತ ಮಗುವೆ ಹೇಳುತ್ತೆ ಆದರೆ ಅಮ್ಮ ಬಂದರೆ ಬೆಚ್ಚಿ ಹೊಸ ಅಂಗಿ ಹಾಕ್ತಾಳೆ ಖುಷಿಯಾಗುತ್ತೆ ಮಗುವಿಗೆ ಹಾಗೆ ಈ ಜೀವರಾಶಿಗಳಿಗೆ ಭಗವಂತ ಕಾಲ ಬಂತು ಅಂತಂದ್ರೆ ಸಂಹಾರ ಮಾಡಿ ಹಾಕ್ತಾನೆ ಸಂಹಾರ ಮಾಡ್ತಾನೆ ಸಂಹಾರ ಅಂದರೆ ಏನು ಸ್ವರೂಪಕ್ಕೆ ನಾಶ ಇಲ್ಲ ಈ ಶರೀರವನ್ನು ತೆಗೆಯುವುದು ನಾವು ಅಳ್ತೇವೆ ಯೋ ಸಾಯ್ತೇವೆ ಸಾಯ್ತೇವೆ ಅಂತ ಪರವಾಗಿಲ್ಲ ಸತ್ತು ಹಾಗು ಅಂತ ಹೊಸ ಕೊಡ್ತೇನೆ ಅಂತ ದೇವರು ಒಳ್ಳೆ ಅಂಗಿಯನ್ನು ಹಾಕ್ತಾನೆ ಬಂದಾಗ ಖುಷಿಯೋ ಹುಟ್ಟಿತು ಮಗು ಹುಟ್ಟಿತು ಮಗು ಹುಟ್ಟಿತು ಸತ್ತಿತು ಅಂತ ಎಷ್ಟು ಹತ್ತಿದ್ದೇವೆ ಅದಕ್ಕಿಂತ ಡಬ್ಬಲು ಖುಷಿ ದೇವರು ಹೇಳ್ದ ನಿಮಗೆ ಸ್ವಭಾವನೆ ಹಾಗೆ ಅಳುವಾಗ ಅಳ್ತಿರಿ ನಗುವಾಗ ನಗ್ತಿರಿ ಅಂತ ಈ ನಾನು ಅಂತ ಭಗವಂತ ರುದ್ರದೇವರ ಒಳಗೆ ಕೂದು ಭಗವಂತ ಮಾಡಿಸ್ತಾನೆ ಇದು ವಿಭೂತಿ ರೂಪದ ವಿಶೇಷವಾದ ಭಗವಂತನ ವಿಭೂತಿ ರೂಪ ಅಂತ ಇದು ಸಾಶೇಷ ಅಂತ ನೀತ ಅಂದರೆ ಮತ್ಸಾದಿ ರೂಪಗಳು ಸಾಧಾರಣ ಅಂದರೆ ಎಲ್ಲ ಜೀವರಾಶಿಗಳ ಒಳಗೂ ನಿಯಾಮಕನಾಗಿ ನಿಂತ ಭಗವಂತನ ರೂಪ ಇದು ಸಾಧಾರಣ ವಿಶೇಷ ಬ್ರಹ್ಮ ರುದ್ರಾದಿ ದೇವತೆಗಳಲ್ಲಿ ವಿಶೇಷವಾಗಿರತಕ್ಕಂತಹ ಭಗವಂತನ ಕಾರ್ಯದ ಕ್ರಮವನ್ನು ನಿರ್ಮಾಣ ಭಗವಂತ ವಿಭೂತಿ ರೂಪದಿಂದ ಬ್ರಹ್ಮ ರುದ್ರಾದಿ ದೇವತೆಗಳಲ್ಲಿ ನೆಲೆಸ್ತಾನೆ ಮತ್ತೆ ವಿಭೂತಿ ರೂಪ ಅದು ಭಗವಂತನ ಸಜಾತಿ ವಿಜಾತೀಯ ಅಂತ ಸಜಾತೀಯವಾದ ರೂಪ ವಿಜಾತೀಯವಾದ ಭಗವಂತನ ರೂಪ ಅಂತ ಎರಡು ವಿಭೂತಿ ರೂಪಗಳಿವೆ ಉಳಿದ ಅರ್ಜುನಾದಿಗಳಲ್ಲಿ ಭಗವಂತನ ರೂಪ ಇದೆ ಇದು ಸಜಾತೀಯವಾದ ಭಗವಂತನ ರೂಪ ಲಕ್ಷ್ಮೀ ವಾಣಿ ವಿಜಾತಿಯವಾದ ಭಗವಂತನ ರೂಪ ಅದರಲ್ಲಿ ಭಗವಂತನ ಎರಡು ರೂಪಗಳು ವಿಭಾತಿ ವಿಭೂತಿ ರೂಪಗಳು ಸಜಾತೀಯವಾದದ್ದು ವಿಜಾತೀಯವಾದ್ದು ಸಜಾತಿಯ ಅಂದರೆ ಪುರುಷತ್ವೇನ ಸಜಾತೀಯವಾಗಿರತಕ್ಕಂತಹ ಭಗವಂತನ ರೂಪಗಳು ವಿಜಾತೀಯ ಅಂದರೆ ಪುರುಷ ಜಾತಿ ಸ್ತ್ರೀಜಾತಿ ಅಂತ ಹೀಗೆ ವಿಭಾಗ ಮಾಡಿಕೊಂಡ್ರೆ ವಿಜಾತೀಯವಾಗಿರತಕ್ಕಂತಹ ಭಗವಂತನ ರೂಪ ಅದರಿಂದ ಭಗವಂತ ಅರ್ಜುನಾದಿಗಳಲ್ಲಿ ಇಂದ್ರಾದಿಗಳಲ್ಲಿ ಭಗವಂತ ನೆಲೆಸಿ ಎಂತಹ ವಿಶೇಷವಾದ ಕಾರ್ಯವನ್ನು ಮಾಡ್ತಾನೆ ಇದು ಸಜಾತೀಯವಾದ ಭಗವಂತನ ವಿಶೇಷವಾದ ವಿಭೂತಿ ರೂಪ ಅರ್ಜುನನ ಒಳಗೆ ಭಗವಂತ ನೆಲೆಸದೇ ಹೋಗಿದ್ರೆ ಅರ್ಜುನನಿಂದ ಅಂತಹ ಕೆಲಸ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಮಹಾಭಾರತ ಯುದ್ಧದಲ್ಲಿ ಎಂತಹ ಪಾತ್ರ ಅರ್ಜುನದ್ದು ಅಸಾಧಾರಣವಾಗಿರತಕ್ಕಂತಹದ್ದು ಭೀಷ್ಮಾದಿಗಳನ್ನು ದ್ರೋಣಾದಿಗಳನ್ನು ಉರುಳಿಸಿ ಕೆಳಗೆ ಹಾಕುವುದು ಅಂತಂದ್ರೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರೆ ಅರ್ಜುನ ಪ್ರತಿಯಾಗಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ಅಶ್ವತ್ಥಾಮಾಚಾರ್ಯರ ಬ್ರಹ್ಮಾಸ್ತ್ರ ಕೆಲಸ ಮಾಡಲಿಲ್ಲ ಅಂತೆ ನಿಜವಾಗಿ ಅಶ್ವತ್ಥಾಮಾಚಾರ್ಯರು ಮನೋನಿಯಾಮಕ ಶಕ್ತಿ ಅಹಂಕಾರ ತತ್ವದ ದೇವತೆ ಅರ್ಜುನ ಕೆಳಗಿನ ದೇವತೆ ಇನ್ನೂ ಕೆಳಗಿನ ತತ್ವದ ದೇವತೆ ಅದರಿಂದ ಅಹಂಕಾರ ತತ್ವದ ದೇವತೆಯಾಗಿರತಕ್ಕಂತಹ ರುದ್ರನ ಅವತಾರರಾದ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗ ಅದು ಕಾರ್ಯಕಾರಿ ಆಗಲಿಲ್ಲ ಅರ್ಜುನ ಪ್ರಯೋಗ ಮಾಡಿದಂತ ಬ್ರಹ್ಮಾಸ್ತ್ರ ಅದು ಕಾರ್ಯಕಾರಿ ಆಯಿತು ಇದೇನು ಸಾಮರ್ಥ್ಯ ಅರ್ಜುನನಲ್ಲಿ ಅದಕ್ಕೆ ಹೇಳ್ತಾರೆ ವಿಭೂತಿ ರೂಪದಿಂದ ಭಗವಂತ ಒಳಗೆ ತುಂಬಿದ ಅಂತ ಅರ್ಜುನನೊಳಗೆ ವಿಭೂತಿ ರೂಪದಿಂದ ತುಂಬಿದ ಅರ್ಜುನನ ಅಸ್ತ್ರಕ್ಕೆ ಪ್ರಾಣಶಕ್ತಿಯನ್ನು ನೀಡಿದ ಅದು ಮೆರೆಯಿತು ಅಶ್ವತ್ಥಾಮಾಚಾರ್ಯರ ಅಸ್ತ್ರವನ್ನು ವಾಪಸ್ ತೆಗೊಳ್ಳುವ ಪಡೆದ ಒಳಗಿಂದ ಭಗವಂತ ವಿಭೂತಿ ರೂಪದಿಂದ ತುಂಬಿಕೊಂಡದ್ರಿಂದ ಅರ್ಜುನನೊಳಗೆ ವಿಭೂತಿ ರೂಪ ಇಲ್ಲದೆ ಹೋಗಿದ್ರೆ ಅರ್ಜುನನಿಗೆ ಇಂತಹ ಶಕ್ತಿ ಇಲ್ಲ ಇದು ಯಾವಾಗ ಗೊತ್ತಾಗುತ್ತೆ ಅರ್ಜುನನಿಗೆ ಅಂತಂದ್ರೆ ನಮ್ಮ ದೇವರು ಪರಂದಾಮಕ್ಕೆ ಹೊರಟ ತನ್ನ ರೂಪವನ್ನು ವಿಡ್ರಾ ಮಾಡಿಕೊಂಡ ವಿಭೂತಿ ರೂಪವನ್ನ ಅರ್ಜುನನಿಂದ ಯಾವಾಗ ವಿಭೂತಿ ರೂಪವನ್ನು ಹಿಂದೆ ತೊಂಡ ಅರ್ಜುನ ಅಳಿದುಡಿದ ಹೆಣ್ಮಕ್ಕಳನ್ನು ಕರ್ಕೊಂಡು ವಾಪಾಸ್ ಬರ್ತಾ ಇದ್ದಾನೆ ದ್ವಾರಕೆಗೋ ಹಸ್ತಿನಾಪುರಕ್ಕೋ ಬರ್ತಾ ಇದ್ದಾನೆ ದ್ವಾರಕೆಯಿಂದ ಹಸ್ತಿನಾಪುರಕ್ಕೆ ಬರಬೇಕು ಬರುವಾಗ ಮಲೇಚ್ಛರು ಯುದ್ಧಕ್ಕೆ ಬಂದ್ರೆ ಅರ್ಜುನನ ಗಾಂಡೀವ ಕೆಲಸ ಮಾಡುವುದಿಲ್ಲ ಬ್ರಹ್ಮಾಸ್ತ್ರಾದಿಗಳು ನೆನಪಿಗೆ ಬರುವುದಿಲ್ಲ ಯುದ್ಧ ಮಾಡ್ಲಿಕ್ಕಾಗ್ಲಿಲ್ಲ ಎಲ್ಲರ ಆ ಮೇಚ್ಛರ ಜೊತೆಗೆ ಯುದ್ಧದಲ್ಲಿ ಅರ್ಜುನನಿಗೆ ಪರಾಜಯ ಅರ್ಜುನನಿಗೆ ಗೊತ್ತಾಯಿತು ಸ್ವಾಮಿ ಕೃಷ್ಣ ಯಾವಾಗ ನೀನಿರ್ತಿ ಅಲ್ಲಿವರೆಗೆ ನಾನು ಅರ್ಜುನ ನೀನ್ ಯಾವಾಗ ಹೊರಟಿ ಅಲ್ಲಿಂದ ಮತ್ತೆ ಅರ್ಜುನ ಇಲ್ಲ ಅರ್ಜುನನಿಗೆ ತಾಕತ್ತಿಲ್ಲ ಅರ್ಜುನನಿಂದ ಏನು ಮಾಡಲಿಕ್ಕಾಗುವುದಿಲ್ಲ ಅರ್ಜುನನಿಗೆ ಗೊತ್ತಾದ್ದು ಯಾವಾಗ ಅಂತಂದ್ರೆ ಕೃಷ್ಣ ಇರುವಾಗ ಅಲ್ಲ ಕೃಷ್ಣ ತನ್ನ ಪವರ್ ಅನ್ನು ವಿಡ್ಡ್ರಾ ಮಾಡಿದಾಗ ವಿಭೂತಿ ರೂಪವನ್ನು ಹಿಂದೆ ತೆಗೊಂಡಾಗ ಅರ್ಜುನನಿಗೆ ಗೊತ್ತಾಯ್ತು ಅಪ್ಪ ಅಮ್ಮ ಇದ್ದಾರೆ ಅವರ ಮಹತ್ವ ಅಪ್ಪ ಅಮ್ಮ ಇದ್ದಾಗ ಗೊತ್ತಾಗುವುದಿಲ್ಲ ನಾಲ್ಕು ದಿವಸ ನಮ್ಮನ್ನು ಬಿಟ್ಟು ಹೊರಟು ಹೋದ್ರು ಗೊತ್ತಾಯ್ತು ಅಯ್ಯೋ ಅಮ್ಮ ಇದ್ರೆ ಹೀಗಾಗ್ತಿರ್ಲಿಲ್ಲ ಅಪ್ಪ ಇದ್ರೆ ಹೀಗಾಗ್ತಿರ್ಲಿಲ್ಲ ಎಲ್ಲಾ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಪ್ಪ ಅಮ್ಮ ಇದ್ದಾಗ ಮಹತ್ವ ಗೊತ್ತಾಗುವುದಿಲ್ಲ ಅಪ್ಪ ಅಮ್ಮ ಇಲ್ಲದಿದ್ದಾಗ ಅದರ ಮಹತ್ವ ಎಷ್ಟು ಅಂತ ಅದರ ಜವಾಬ್ದಾರಿ ಎಷ್ಟು ನಮ್ಮ ಜವಾಬ್ದಾರಿ ಎಷ್ಟು ಕಡಿಮೆ ಆಗುತ್ತೆ ಎಲ್ಲವನ್ನೂ ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಯಾವತ್ತು ಅಷ್ಟೇ ವಸ್ತು ಇದ್ದಾಗ ಅದರ ಮಹತ್ವ ಗೊತ್ತಾಗುವುದಲ್ಲ ಇಲ್ಲದಿದ್ದಾಗ ಅದರ ಮಹತ್ವ ಗೊತ್ತಾಗುತ್ತೆ ಅರ್ಜುನನಿಗೆ ತನ್ನೊಳಗಿದ್ದ ಭಗವಂತನ ವಿಭೂತಿ ರೂಪ ಅರಿವಾದದ್ದು ಭಗವಂತ ಪರಂಧಾಮಕ್ಕೆ ತೆರಳಿದಾಗ ಪೂರ್ತಿ ಗೊತ್ತಾದದ್ದು ಸಿಶು ತದ್ರಥಃ ಅರ್ಜುನ ಹೇಳ್ತಾನೆ ಅದೇ ರಥ ಇದೆ ಅದೇ ಬಿಲ್ಲು ಅದೇ ಬಾಣ ಅದೇ ಅರ್ಜುನ ಅದೇ ಕುದುರೆಗಳು ಆದರೆ ಅವತ್ತು ಕೃಷ್ಣ ಇದ್ದ ಇವತ್ತು ಕೃಷ್ಣ ಇಲ್ಲ ಆದ್ದರಿಂದ ಅರ್ಜುನನಿಗೆ ಏನು ಮಾಡಲಿಕ್ಕಾಗುವುದಿಲ್ಲ ಅಂತ ಹೇಳ್ತಾನೆ ಇದು ಅರ್ಜುನನ ಅನುಭವ ಇದು ಭಗವಂತ ತೋರಿಸಿಕೊಟ್ಟದು ಅನ್ವಯ ವ್ಯತಿರೇಕ ತಾನು ಇದ್ದಾಗ ಅರ್ಜುನನನ್ನು ಎಷ್ಟು ಸಾಹಸವನ್ನು ಮಾಡಿಸಿತ ಅರ್ಜುನನಿಗೆ ಅದ್ಭುತ ಅನ್ನಿಸುವಂತಹ ರೀತಿಯಲ್ಲಿ ಹೋರಾಟ ನಡೆಸಿದ ಇಲ್ಲದಿದ್ದರೆ ಕೃಷ್ಣದೇವರು ಇಲ್ಲದೆ ಹೋಗಿದ್ರೆ ಕರ್ಣನ ಜೊತೆಗೆ ಸರಿಸಾತಾಗಿ ಯುದ್ಧ ಮಾಡಲಿಕ್ಕೆ ಅರ್ಜುನನಿಗೆ ಆಗ್ತಿರಲಿಲ್ಲ ಸಂಶಪ್ತಕರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಅರ್ಜುನಿಂದ ಎಲ್ಲಿ ಸಾಧ್ಯ ಆಗ್ತಿರ್ತಿತ್ತು ಮಹಾಭಾರತ ಯುದ್ಧದಲ್ಲಿ ಮೆರೆಯಲಿಕ್ಕೆ ಕಾರಣನೇ ಒಳಗೆ ಭಗವಂತನ ವಿಭೂತಿ ರೂಪ ತುಂಬಿಕೊಂಡದ್ದು ಇದು ಸಜಾತೀಯವಾದ ಭಗವಂತನ ವಿಭೂತಿ ರೂಪ ಅರ್ಜುನಲ್ಲಿತ್ತು ಹೊರಗಿನಿಂದ ಕೃಷ್ಣನಾಗಿ ರಕ್ಷಣೆ ಕೊಟ್ಟ ಒಳಗಿನಿಂದ ನರರೂಪದಿಂದ ಭಗವಂತ ತುಂಬಿದ ನರ ನಾರಾಯಣ ಹರಿಕೃಷ್ಣ ಅಂತ ಭಗವಂತನ ನಾಲ್ಕು ರೂಪಗಳು ಅಲ್ಲಿ ಒಂದು ನರರೂಪದಿಂದ ಭಗವಂತ ಒಳಗೆ ಪ್ರವೇಶ ಮಾಡಿ ಭಗವಂತ ಅರ್ಜುನಿಗೆ ಶಕ್ತಿಯಾದಾನ ಮಾಡಿದ ಹೀಗೆ ಭಗವಂತ ಸಜಾತೀಯವಾಗಿ ವಿಭೂತಿ ರೂಪದಿಂದ ಅರ್ಜುನಾದಿಗಳ ಒಳಗೆ ನೆಲೆಸಿದ ಇನ್ನೊಂದು ವಿಜಾತೀಯ ರೂಪದಿಂದ ಲಕ್ಷ್ಮೀದೇವಿಯರಿಗೆ ಎಂತಹ ಸಾಮರ್ಥ್ಯ ಸೃಷ್ಟಿ ಸ್ಥಿತಿ ಸಂಹಾರ ಜ್ಞಾನ ಅಜ್ಞಾನ ಬಂದ ಮೋಕ್ಷ ಎಲ್ಲವನ್ನು ಕೊಡದಕ್ಕಂತಹ ಶಕ್ತಿ ಲಕ್ಷ್ಮೀದೇವಿಯರಿಗೆ ಉಂಟಂತೆ ಲಕ್ಷ್ಮಿಗೆ ಇಂತಹ ಶಕ್ತಿ ಎಲ್ಲಿಂದ ಬಂತು ಅಂತಂದ್ರೆ ಒಂದು ರೂಪದಿಂದ ಭಗವಂತ ಲಕ್ಷ್ಮೀ ದೇವಿಯರ ಒಳಗೂ ತುಂಬಿದ್ದಾನೆ ಅಂತೆ ಹಾಗಾಗಿ ಲಕ್ಷ್ಮೀ ದೇವಿಯರಿಗೂ ಅಂತಹ ಸಾಮರ್ಥ್ಯ ಅಂತೆ ಅದರಿಂದ ಭಗವಂತ ಬರೀ ಗಂಡಸರಲ್ಲಿ ಮಾತ್ರ ಅಲ್ಲ ಹೆಂಗಸರ ಒಳಗೂ ಇರ್ತಾನೆ ಗಂಡಸರ ಒಳಗೂ ಬರೀ ಗಂಡು ರೂಪದಿಂದ ಮಾತ್ರ ಅಲ್ಲ ಹೆಣ್ಣು ರೂಪದಿಂದಲೂ ಭಗವಂತ ಇರ್ತಾನೆ ಅಂತೆ ಮೂವತ್ತಾರು ಸ್ತ್ರೀ ರೂಪದಿಂದ ಭಗವಂತ ಪುರುಷರ ಒಳಗಿರ್ತಾನೆ ಮೂವತ್ತಾರು ಸಾವಿರ ಸ್ತ್ರೀ ರೂಪದಿಂದ ಹೆಣ್ಮ ಮಕ್ಕಳ ಒಳಗೆ ಪ್ರವೇಶ ಮಾಡಿಕೊಂಡಿರ್ತಾನೆ ಅಂತೆ ಹಾಗಾಗಿ ಭಗವಂತ ಮೂವತ್ತಾರು ಸಾವಿರ ಸ್ತ್ರೀ ಪುಂ ರೂಪದಿಂದ ಹೆಣ್ಣು ಗಂಡು ಎಲ್ಲರ ಒಳಗೂ ಭಗವಂತ ನೆಲೆಸಿರ್ತಾನೆ ಹೀಗೆ ಭಗವಂತ ವಿಜಾತೀಯ ರೂಪದಿಂದಲೂ ಭಗವಂತ ನೆಲೆಸುವಂತಹದ್ದಿದೆ ಅದು ಭಗವಂತನ ವಿಶೇಷವಾದ ವಿಭೂತಿ ರೂಪಗಳನ್ನು ನಾವು ಅನುಸಂಧಾನ ನಾವು ಮಾಡಬೇಕಾಗಿರತಕ್ಕಂಥದ್ದು ಸಜಾತೀಯ ವಿಜಾತೀಯ ಅಂತ ನೈಜ ಅಂತ ನೈಜ ಅಂತ ಅಂದರೆ ಶಬ್ದವೇ ಅರ್ಥ ನೈಜ ಅಂತ ನೈಜ ಅಂದರೆ ಸಹಜವಾಗಿ ಅಂತ ಸಹಜವಾಗಿ ಭಗವಂತ ಒಳಗೆ ವ್ಯಾಪಿಸಿರ್ತಾನೆ ಅಂತೆ ಎಲ್ಲಿ ಅಂತಂದ್ರೆ ಒಂದು ಕಲ್ಲಿನಲ್ಲಿ ಒಂದು ಕಲ್ಲಿಗೂ ದೇವರು ಎಷ್ಟು ಮಹತ್ವವನ್ನು ಕೊಡ್ತಾನೆ ಭಾರಿ ಆಶ್ಚರ್ಯ ಆಗುತ್ತೆ ನಮಗೆ ಒಂದು ಕಲ್ಲಿಗೂ ದೇವರು ಎಷ್ಟು ಮಹತ್ವ ಪಟ್ಟಿದ್ದಾನ ಅಂತ ಒಂದು ಜಡಕ್ಕೆ ಎಷ್ಟು ಮಹತ್ವನೋ ಅಂತ ಏನು ಆಸೆ ಪಡ್ತೇವೆ ನಾವು ಅಂತಂದ್ರೆ ಒಂದು ಶಾಲಿಗ್ರಾಮ ಅದ್ರಲ್ಲಿ ಏನು ಮೋಹಕನೋ ಗೊತ್ತಿಲ್ಲ ಶಾಲಗ್ರಾಮ ಅಂತಂದ್ರೆ ನಮ್ಮ ಇಡೀ ಗ್ರಾಮ ಖಾಲಿ ಮಾಡಲಿಕ್ಕೆ ನಾವು ತಯಾರಾಗಿರ್ತೀವಿ ಅಯ್ಯೋ ಶಾಲಿಗ್ರಾಮ ಬೇಕ್ರಿ ಶಾಲಿ ಗ್ರಾಮ ಒಂದು ಕೊಡಿ ಎಷ್ಟು ಬೇಕಾದರೂ ದುಡ್ಡು ಕೊಟ್ಟು ತೆಕ್ಕವರು ಇರ್ತಾರೆ ಅಂತ ಅದು ಬಣ್ಣ ಬಣ್ಣದ ಊರಿಗೆ ಹೋದ್ರೆ ಅಂತೂ ತಲೆ ಕೆಟ್ಟೇ ಹೋಗುತ್ತೆ ಅಂತ ಅದು ಎಷ್ಟು ನಾವೆಷ್ಟು ತಲೆ ಕೆಡಿಸ್ತೇವೆ ಅದಕ್ಕೆ ತಲೆ ಕೆಡಿಸುವವರು ಸಾವಿರ ಮಂದಿ ಇರ್ತಾರೆ ಅಂತ ಒಂದು ಫ್ಯಾಕ್ಟ್ರಿಯೇ ತಯಾರಾಗಿದೆ ಶಾಲಿಗ್ರಾಮ ಫ್ಯಾಕ್ಟ್ರಿ ನಿಮ್ಗೆ ಯಾವ ಶಾಲಿಗ್ರಾಮ ಬೇಕಾದರೂ ಸಿಗುತ್ತೆ ಈಗ ವಿಶ್ವಂಬರನು ಸಿಗುತ್ತದೆ ಅನಂತ ಸಿಗುತ್ತೆ ಅವರ ಫ್ಯಾಕ್ಟ್ರಿ ಅದು ಅದು ಸಿಮೆಂಟ್ ಫ್ಯಾಕ್ಟ್ರಿ ಅದರಲ್ಲಿ ತಯಾರಾಗ್ತಾ ಬರ್ತದೆ ಎಷ್ಟು ಬೇಕಾದ್ರೆ ಶಾಲೆ ಗ್ರಾಮಕ್ಕೆ ದಾರಿದ್ರೆ ಏನಿಲ್ಲ ಆದ್ದರಿಂದ ತೆಕೊಳ್ಳುವವರು ವಿಚಾರ ಮಾಡಿ ತೆಕೊಳ್ಳುವವರ ದಾರಿದ್ರೆ ಮಾತ್ರ ಇರುವಂತಹದ್ದಷ್ಟೇ ಅದೃಷ್ಟ ನೈಜ ಅಂತ ದಾಸರು ಹೇಳ್ತಾರೆ ಯಾವುದೋ ಒಂದು ಕೃತಕ ಕಲ್ಲ ಒಂದು ಒಳ್ಳೆಯ ಶಿಲೆ ಅದು ಅದು ಸರಿ ಎಲ್ಲಿ ಸಿಗುತ್ತೆ ಅಂದರೆ ಎಲ್ಲಿಯೋಲ್ಲಿಯೋ ಸಿಗುವಂತಹದ್ದಲ್ಲ ಅದು ನದಿಯಲ್ಲೇ ಹರಿಯುವಾಗ ಸಿಗುವಂಥದ್ದು ಅದು ಗಂಡಕಿ ನದಿಯಲ್ಲಿ ಸಿಗುವಂತಹ ಒಂದು ಅದ್ಭುತವಾದ ಒಂದು ಶಿಲೆ ಅದರಲ್ಲಿ ಭಗವಂತನ ನೈಜ ಸನ್ನಿಧಾನ ನಿಜವಾದ ಸನ್ನಿಧಾನ ಅಂತ ಅದರಲ್ಲಿ ಆವಾಹನ ಇಲ್ಲ ವಿಸರ್ಜನೆ ಇಲ್ಲ ಅದಕ್ಕೆ ಯಾವುದು ಬೇಕಾಗಿಲ್ಲ ಭಗವಂತ ಸ್ವತಃ ಬಂದು ಅದರ ಒಳಗೆ ನೆಲೆಸಿರ್ತಾನೆ ಪೂರ್ಣ ರೂಪದಿಂದ ಭಗವಂತ ನೆಲೆಸಿರ್ತಾನೆ ಶಾಲಿಗ್ರಾಮವೇ ದೇವರಲ್ಲ ಶಾಲಿಗ್ರಾಮದ ಭಗವಂತ ನೆಲೆಸಿರ್ತಾನೆ ನ ಪ್ರತೀಕೆ ನೈಸಹ ದೇವರಲ್ಲ ಶಾಲಿಗ್ರಾಮದ ಭಗವಂತ ವಿಭೂತಿ ರೂಪದಿಂದ ವಾಸ ಮಾಡಿಕೊಂಡಿದ್ದಾನೆ ಆ ಶಾಲಿಗ್ರಾಮಕ್ಕೆ ಭಾರೀ ಮಹತ್ವ ಅಂತ ಒಬ್ಬರು ಹೇಳಿದರು ಶಾಲಿಗ್ರಾಮ ಬೇಕು ಅಂತ ನಾನು ಕೇಳಿದೆ ಯಾಕ್ರಿ ಶಾಲಿಗ್ರಾಮ ಅಂತ ಇಲ್ಲಾಂದಕ್ಕೆ ಅಭಿಷೇಕ ಮಾಡಿ ತೀರ್ಥ ತೆಕ್ಕಬೇಕು ಅಂತ ಇದೇ ನಿಮಗೆ ದುರ್ಬುದ್ಧಿ ಬಂತು ಅಂತ ಕೇಳಿದೆ ಅದು ಅವ್ರಿಗೆ ಹೇಳಿದ್ರು ಒಳ್ಳೆಯ ಕಾರಣ ಹೇಳಿದ್ರು ತುಂಬ ಖುಷಿ ಆಯಿತು ಅವ್ರು ಕೊಟ್ಟ ಕಾರಣ ಏನು ಅಂತಂದರೆ ಅವರಿಗೆ ಡಾಕ್ಟರ್ ಹೇಳಿದ್ರಂತೆ ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ತೀರ್ಥ ತೆಕ್ಕೊಂಡ್ರೆ ಹೃದಯ ರೋಗ ಹಾರ್ಟ್ ರೋಗ ಪರಿಹಾರ ಆಗುತ್ತೆ ಅಂತ ದುರ್ಬುದ್ಧಿ ನೋಡಿ ಅವರಿಗೆ ಅವರಿಗೆ ಬಳದ್ದು ಹೀಗೆ ಅದು ಶಾಸ್ತ್ರ ಹೇಳಿದ್ರೆ ಅವರಿಗೆ ಮಹತ್ವ ಬುದ್ಧಿ ಇಲ್ಲ ಡಾಕ್ಟರ್ ಹೇಳಿದ ನಾನು ಹೇಳಿದೆ ಡಾಕ್ಟರ್ ಯಾಕೆ ಹೇಳಿದ್ರೆ ನಿಮಗೆ ಹಾಗೆ ಅಂತ ಅದಕ್ಕೆ ಅದು ಶಾಲಿಗ್ರಾಮಕ್ಕೆ ನಾವು ತುಳಸಿ ಇಡ್ತೇವಲ್ಲ ನಿತ್ಯ ಅಭಿಷೇಕ ಮಾಡ್ತೇವಲ್ವಾ ಅದರಲ್ಲಿ ಪಾಚಿ ಹಿಡಿದಿರ್ತದಂತೆ ಆ ಪಾಚಿಯ ಮೇಲೆ ನೀರು ಬಿದ್ದರೆ ಅದು ಹಾರ್ಟಿಗೆ ಭಾರಿ ಒಳ್ಳೇದಂತೆ ಅದಕ್ಕೆ ಆ ಶಾಲಿಗ್ರಾಮದ ಬೇಕು ಅವರಿಗೆ ಅದ್ರಲ್ಲಿ ದೇವರಿದ್ದಾರೆ ಅಂತ ಅಲ್ಲ ಅವರಿಗೆ ನಾನು ಹೇಳಿದೆ ಹಾಗಾದ್ರೆ ಒಂದು ಕೆಲಸ ಮಾಡಿ ಶಾಲಿಗ್ರಾಮ ಶಿಲೆ ನಿಮ್ಗೆ ಯಾಕೆ ಪಾಚಿ ಹಿಡಿಬೇಕಲ್ಲ ಒಂದು ಕಲಸ ನೀಡಿ ಮನೆಯಲ್ಲಿ ನಿತ್ಯ ತುಳಸಿ ಹಾಕಿ ನಿತ್ಯ ಅಭಿಷೇಕ ಮಾಡಿ ಎಷ್ಟು ಬೇಕಾದರೂ ಪಾಚಿ ಹಿಡಿತು ತೊಳೆಯದಿದ್ರೆ ಸರಿ ಅಷ್ಟೇ ವರ್ಷಕ್ಕೂ ತರೂ ಮಾಡಿದ್ರೆ ಸರಿ ಏ ಅದೆಲ್ಲ ಆಗೋದಿಲ್ಲರೀ ಇದೇ ಬೇಕು ನಾವು ಡಾಕ್ಟರ್ ಹಿಡಿದು ಇದನ್ನೇ ನೋಡಿ ನಾ ಎಲ್ಲ ಕಡೆ ವೈಜ್ಞಾನಿಕ ಕಾರಣ ಕೊಡತಾ ಕೊಡ್ತಾ ಹೋದ್ರೆ ಮಧ್ಯೆ ದಾರಿ ಬೀಳ್ತಾ ಇರ್ತೇವೆ ನಾವು ಆದ್ರಿಂದ ಇದೊಂದು ಬೇಕೇ ಬೇಕು ಎಷ್ಟು ವೈಜ್ಞಾನಿಕ ಕಾರಣ ನಾವು ಕೊಡೋಣ ಅದರ ಹಿನ್ನೆಲೆಯಲ್ಲಿ ವಿಜ್ಞಾನ ಭಗವಂತನ ವಿಜ್ಞಾನವನ್ನು ಮಾತ್ರ ನಾವು ಮರೆಯಬಾರದು ಅದರ ಒಳಗೆ ಭಗವಂತ ನೆಲೆಸಿದ್ದಾನೆ ಆದ್ರಿಂದ ಶಾಲಗ್ರಾಮಕ್ಕೆ ಅಷ್ಟು ಮಹತ್ವ ಏನು ಅದರಲ್ಲಿ ಒಳಗೆ ಸುದರ್ಶನ ಯಾರಿಗೂ ಕೆತ್ತಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾಗಿ ಒಳಗೆ ಕೊರೆದಿರ್ತಾರೆ ಸುದರ್ಶನ ಅದನ್ನ ನೋಡ್ತಾ ಕೂತ್ಕೊಂಡ್ರೆ ನಮಗೆ ಆಶ್ಚರ್ಯ ಅನಿಸ್ತದೆ ಇದು ಯಾರು ಕೊರೆದ್ರು ಅಂತ ಅದಕ್ಕೆ ಯಾರೋ ಒಬ್ರು ಹೇಳಿದರು ಅದೋ ಏನು ಆಶ್ಚರ್ಯ ಅಲ್ರಿ ಅಲ್ಲ ಒಳಗೆ ಉಂಟ್ರಿ ಸುದರ್ಶನ ಆ ಸುದರ್ಶನ ಎಷ್ಟು ಒಳ್ಳೆದಿದೆ ಅಂತಂದ್ರೆ ಅದನ್ನ ನೋಡಿದರೆ ಆಶ್ಚರ್ಯ ಆಗ್ತದೆ ಅದರಲ್ಲಿ ಒಂದು ರೇಖನ ಹೀಗೆ ಬಂದು ಹೀಗೆ ಈಚೆ ಬಾಯಿ ತನಕ ಬರುತ್ತೆ ಹಯಗ್ರೀವಶಿಗ್ರಾಮ ಇರ್ತದೆ ಅದರೊಡ್ಡ ಮೂತಿ ನೋಡಿದರೆ ಆಶ್ಚರ್ಯ ಅನಿಸ್ತದೆ ಅದು ಎಲ್ಲಿಯೋ ಒಂದು ಸುದರ್ಶನ ಅಲ್ಲ ಮೂಲೆಯಲ್ಲಿ ಸುದರ್ಶನ ಇರ್ತದೆ ಅದರ ರೇಖೋಪರೇಖೆಗಳು ಸುತ್ತ ತುಂಬಿಕೊಂಡಿರ್ತವೆ ಅದಕ್ಕೆ ಅವ್ರು ಹೇಳಿದರು ಅದೆಲ್ಲ ಆಶ್ಚರ್ಯ ಅಲ್ರಿ ಮತ್ತೆಂತದದು ಅವ್ರು ಹೇಳಿದರು ಅದು ಎರಡು ತುಂಡು ಬೇರೆ ಬೇರೆ ಬೇರೆ ಇತ್ತಂತೆ ಆ ಎರಡು ತುಂಡು ಅದು ಪ್ರಕೃತಿ ಗರ್ಭದಲ್ಲಿ ಸೇರಿ ಅದು ಒಟ್ಟಾಯ್ತಂತೆ ಒಟ್ಟಾಗಿ ನಮಗೆ ಶಾಲಿಗ್ರಾಮ ಅಂತ ಸಿಕ್ಕಿದ್ದು ಇದೇನು ಆಶ್ಚರ್ಯ ಅಂತ ಕೇಳ್ತಾರೆ ನಾನು ಹೇಳಿದೆ ನೀವು ಡೇಟ್ ಹೇಳಿ ಯಾವಾಗ ಒಟ್ಟಾಯಿತು ಅದು ಗೊತ್ತಿಲ್ಲರಿ ಯಾವತ್ತು ಅದು ಪ್ಯಾಚ್ ತೋರಿಸಿ ಅದು ಕಾಣಿಸುವುದಿಲ್ಲ ಅಯ್ಯೋ ನಮಗೆ ಗೊತ್ತಾಗದಿದ್ದ ಪ್ಯಾಚ್ರಿ ಅದು ಅದ ಆಶ್ಚರ್ಯ ಒಂದು ಆಪರೇಷನ್ ಆದ್ರೆ ಡಾಕ್ಟರ್ ಇಷ್ಟು ಕೊಯ್ಯಿದ್ರೆ ಗಾಯ ಗೊತ್ತಾಗುತ್ತೆ ಇಷ್ಟು ಕೊಯ್ದಿದ್ದಾರೆ ಅಂತ ಕಲ್ಲಲ್ಲಿ ಗೊತ್ತಾಗುದಿಲ್ಲರಿ ಸ್ವಲ್ಪನೂ ಗೊತ್ತಾಗುದಿಲ್ಲ ಅದು ಹೇಗೆ ಸೇರಿಸಿದ್ರು ಅದು ಭಗವಂತನ ಅದ್ಭುತವಾದಂತಹ ಕಲೆ ಅದು ಒಳಗೆ ಭಗವಂತ ತುಂಬಿದ್ದಾನೆ ಅದು ಭಗವಂತನ ವಿಶೇಷ ತನ್ನಿಧಾನ ಎಲ್ಲೆಲ್ಲಿ ಸುದರ್ಶನ ಇದೆ ಅಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ ಗೋಪಿಚಂದನಕ್ಕೆ ಮಹತ್ವ ಯಾಕೆ ಅದರಲ್ಲಿ ಶಿಲಾಚಕ್ರಾಂಕ ಮಂಡಿತ ಅಂತ ಶಾಲಿಗ್ರಾಮಕ್ಕೆ ಇದ್ದ ಹಾಗೆ ಗೋಪೀಚಂದನ ಪಾಪಜ್ಞ ವಿಷ್ಣುದೇಹ ಸಮದ್ಭವ ಚಕ್ರಾಂಕಿತ ನಮಸ್ತೆ ಸ್ತೂ ದಾರನಾ ಭಕ್ತಿ ತೋಭವ ಅಲ್ಲಿ ಸುದರ್ಶನ ಚಿಹ್ನ ಇದೆ ಇವತ್ತು ನೀವು ಗೋಪೀಚಂದನವನ್ನು ನಾವು ತೆಗೆದು ನೋಡಿದರೆ ಅದರ ಮಧ್ಯದಲ್ಲಿ ಸುದರ್ಶನ ಚಿಹ್ನೆ ಇದೆ ಗೋ ಆದ್ರಿಂದ ಗೋಪೀಚಂದನಕ್ಕೆ ಮಹತ್ವ ಶಾಲಗ್ರಾಮಕ್ಕೆ ಯಾಕೆ ಮಹತ್ವ ಚಕ್ರಾಂಕದಾರಿಯಾದ ಭಗವಂತ ಅದರಲ್ಲಿ ನೆಲೆಸಿದ್ದಾನೆ ಚಕ್ರದ ಚಿಹ್ನೆ ಇದೆ ಅದರಲ್ಲಿ ಆದ್ದರಿಂದ ಶಾಲಗ್ರಾಮಕ್ಕೆ ಮಹತ್ವ ಸುದರ್ಶನಕ್ಕೆ ಮಹತ್ವ ಆದ್ರಿಂದ ಶಾಲಗ್ರಾಮದಲ್ಲಿ ಭಗವಂತನ ನಿತ್ಯ ಸಲ್ಲಿದ್ದಾನೆ ಅದರಿಂದ ಮನೆಯಲ್ಲಿ ಶಾಲಿಗ್ರಾಮವನ್ನು ಇಟ್ಟು ನಾವು ಪೂಜೆ ಮಾಡಬೇಕು ಅಭಿಷೇಕ ಮಾಡಬೇಕು ತೀರ್ಥವನ್ನು ನಿತ್ಯ ಸ್ವೀಕಾರ ಮಾಡಬೇಕು ಅಂತ ಇಷ್ಟು ಹೇಳಿದಾಗ ಈಚೆ ಕಡೆ ಇದ್ದವರು ಮಾತಾಡುವುದಿಲ್ಲ ಈಚೆ ಕಡೆ ಇದ್ದವರು ಹೇಳ್ತಾರೆ ನಾವು ಪೂಜೆ ಮಾಡಬಹುದಾ ಅಂತ ರಾಗ ಹೇಳುತ್ತಾರೆ ಅಲ್ಲ ಪೂಜೆ ಮಾಡಬೇಕು ಎಲ್ಲರೂ ಪೂಜೆ ಮಾಡಬೇಕು ಅದರಲ್ಲಿ ಪೂಜೆ ಮಾಡುವ ಕ್ರಮವನ್ನು ಹಿರಿಯರು ಹೇಳಿದ್ದಾರೆ ಇಂತಿಂಥ ಅಧಿಷ್ಠಾನದಲ್ಲಿ ಇಂತಿಂತವರು ಪೂಜೆ ಮಾಡಬೇಕು ಅಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕೆಲವನ್ನು ಮುಟ್ಟಬಾರದು ಅಂತ ಹೇಳ್ತಾರೆ ಯಾಕಂದರೆ ಮುಟ್ಟಬಾರದು ಅಂತ ಅಲ್ಲ ಮುಟ್ಟಬೇಕು ಅಂತ ಹೇಳಿದವರು ಮುಟ್ಟಬಾರದು ಅಂತ ಹೇಳಿದ್ರೆ ನಾವು ಯಾಕೆ ಮುಟ್ಟಬೇಕು ಅಂತ ಪ್ರಶ್ನೆ ನಾವು ಮುಟ್ಟುವುದು ಯಾವುದಕ್ಕೋಸ್ಕರ ಚಾಪಲಕ್ಕೋಸ್ಕರ ಅಲ್ಲ ಮುಟ್ಟಿದ್ರಿಂದ ಏನೂ ಅಲ್ಲ ಮುಟ್ಟಿದ್ರಿಂದ ನಮಗೆ ಏನೋ ಸಿಗಬೇಕು ಅದಕ್ಕೋಸ್ಕರ ನಾವು ಮುಟ್ಟುವುದು ಅದನ್ನು ಮುಟ್ಟಿದ್ರಿಂದ ಸಿಗುದಿಲ್ಲ ನಾವು ಅಂತ ಆದರೆ ನಾವು ಯಾಕೆ ಮುಟ್ಟಬೇಕು ವೇಸ್ಟ್ ಮುಟ್ಟಿದರೆ ಸಿಗುವುದಿಲ್ಲ ಅಷ್ಟೇ ಅಲ್ಲ ಸಿಗುವಂಥ ಅದು ಹೋಗಿಬಿಡುತ್ತೆ ಅಂತ ಹೇಳ್ತಾರೆ ಲಾಸ್ ಅಂತ ಅಯ್ಯೋ ಬೇಡ್ರಿ ಹಾಗಾದರೆ ಅದು ಶಾಲಿಗ್ರಾಮ ಅಲ್ಲೇ ಇರಲಿ ಗಂಡಸರು ಪೂಜೆ ಮಾಡಲಿಲ್ಲ ಬೇಡ ಹಾಗೆ ಪೆಟಿಗೆಯೊಳಗೆ ಇರಲಿ ನಾವಂತೂ ಮುಟ್ಟುವುದಿಲ್ಲ ಯಾಕೆಂದರೆ ಮುಟ್ಟಿ ಇಂಥವರು ಮುಟ್ಟಬೇಕು ಮುಟ್ಟಿದರೆ ಪುಣ್ಯ ಅಂತ ಹೇಳಿದ ಶಾಸ್ತ್ರವೇ ಹೇಳಿತು ಇಂಥವರು ಮುಟ್ಟಬಾರದು ಅಂತ ಹೇಳ್ತಾರೆ ಮುಟ್ಟಿದರೆ ದೋಷ ಇದೆ ಅಂತ ಹೇಳ್ತಾರೆ ಆದ್ರಿಂದ ಮುಟ್ಟಬಾರದು ಯಾವುದೇ ಒಂದು ವಸ್ತು ಹಾಗೆ ಉಂಟು ನಾವು ವಸ್ತುವನ್ನು ನಾವು ಮುಟ್ತೇವೆ ಅಂತ ಇಟ್ಕೊಳ್ಳಿ ಒಂದು ಮಗು ಇದೆ ಅಂತ ಇಟ್ಕೊಳ್ಳಿ ಒಂದು ಹಕ್ಕಿ ಇದೆ ಅಂತ ಇಟ್ಕೊಳ್ಳಿ ಒಂದು ಹಕ್ಕಿಯನ್ನು ನಾವು ಸಾಕ್ತೇವೆ ಸಾಕಿದ್ರೆ ಅದಕ್ಕೆ ನಿತ್ಯನಿಗೆ ಆಹಾರ ಕೊಡ್ತಾ ಇರ್ಬೇಕು ಒಂದ್ ದಿವಸ ನಾವು ಅದಕ್ಕೆ ಆಹಾರ ಕೊಡ್ಲಿಲ್ಲ ಅಂತಂದ್ರೆ ಪಾಪ ಅದರ ಗತಿಯೇನು ಒದ್ದಾಡ್ತಾ ಇರ್ತದೆ ಕೊನೆಗೆ ಒಂದ್ ದಿವಸ ಹೇಳದೆ ಹಾರಿ ಹೋಗ್ತೇವೆ ಈ ದೇವರದ ಕ್ರಮನೂ ಹಾಗೆ ಅಂತೆ ದೇವರು ಹೇಗಿರ್ತಾನೆ ಅಂತಂದ್ರೆ ನಿತ್ಯ ದೇವರಿಗೆ ಒಂದ್ಸಲ ಮುಟ್ಬೇಕು ಅವ್ರಿಗೆ ಮತ್ತೇನು ಬೇಡ ಮತ್ತೇನು ನೀವು ಕೊಡೋದು ಬೇಡ ಒಂದ್ಸಲ ಸ್ವಾಮಿ ಹೇಗಿದ್ದಿ ಅಂತ ಮುಟ್ಟಿದ್ರೆ ಸಾಕು ಭಾರಿ ಖುಷಿ ಬರ್ತಾನೆ ಅಂತೆ ಹೇಗೆ ಒಂದು ಹಕ್ಕಿಯನ್ನು ಮುಟ್ಟಿ ನಾವು ಮಾತನಾಡಬೇಕು ನಮ್ಮ ದೇವರನ್ನು ಮುಟ್ಟಿ ತಟ್ಟಿ ಒಂಥರ ಮಾತಾಡ್ಬೇಕಂತ ಸ್ವಾಮಿ ನೀವಿದ್ಯಾ ಅಷ್ಟು ಹೇಳಿದೆಯಲ್ಲ ನೀನು ಇರ್ತಿ ಒಂದು ದಿವಸ ಇಡೀ ಇರ್ತಿ ಅಂತ ದೇವರು ಹೇಳ್ತಾನೆ ಹಾಗೆ ನಿತ್ಯ ದೇವರ ಮಾತನಾಡಬೇಕಂತೆ ನಿತ್ಯ ಮಾತನಾಡಿದರೆ ನಮ್ಮಲ್ಲಿದ್ದದ್ದನ್ನು ಸಮರ್ಪಣೆ ಮಾಡಿದರೆ ಮಾನಸಿಕವಾಗಿ ತುಂಬ ಸಂತೋಷ ಪಡ್ತಾನೆ ಯಾರಿಗೆ ನಿತ್ಯ ಮುಟ್ಲಿಕ್ಕೆ ಆಗುತ್ತೆ ಇವತ್ತು ತಿಂಗಳಿಗೆ ನಾಲ್ಕು ದಿವಸ ಐದು ದಿವಸ ಮುಟ್ಲಿಕ್ಕೆ ಆಗುವುದಿಲ್ಲ ನಮಗೆ ಹಾಗೆ ಐದು ದಿವಸ ಅವ್ರನ್ನು ಅವ್ರು ಕೇಳ್ತಾರೆ ಏ ಐದು ದಿವಸ ಮಾತಾಡಿಸಲೇ ಇಲ್ಲ ಅಂತ ಎದ್ದು ಭಗವಂತ ಹೊರಟು ಹೋಗ್ತಾನೆ ಆದ್ದರಿಂದ ನಿಮ್ಗೆ ಮುಟ್ಟುವುದು ಬೇಡ ದೂರದಲ್ಲೇ ಕೈ ಮುಗಿದರೆ ಸಾಕು ಅವನು ಮಾತಾಡ್ತಾನೆ ಅಂತ ನಮ್ಮ ಹಿರಿಯರು ಎಚ್ಚರ ಕೊಟ್ಟಿರ್ತಾರೆ ಹೀಗೆ ನೈಜ ಸನ್ನಿಧಾನ ನಿತ್ಯ ಸನ್ನಿಧಾನ ಅದರಲ್ಲಿ ಶಾಲಿ ಯಾರು ಆವಾಹನೆ ಮಾಡಿದ್ದಲ್ಲ ವಿಸರ್ಜನೆ ಹೋಗು ಅಂತಂದರೆ ಆಗ ಮಾರುತಂತು ದೇವಾನಂಥ ಬರುವುದಲ್ಲ ಯಾಂತ ದೇವ ಗಣಾಸರ್ವೆ ಅಂತ ಹೇಳಿದ ಕೂಡಲೇ ಉದ್ವಾಸಯಾಮಿ ಅಂತಂದರೆ ಅದು ಹೋಗುವುದಿಲ್ಲ ಸನ್ನಿಧಾನ ನಿತ್ಯ ಸನ್ನಿಧಾನವುಳ್ಳಂತಹ ಕ್ಷೇತ್ರ ಅದು ಶಾಲಿಗ್ರಾಮ ಆ ಶಾಲಿಗ್ರಾಮದಲ್ಲಿ ಭಗವಂತನ ವಿಶೇಷವಾಗಿರತಕ್ಕಂತಹ ವಿಭೂತಿ ರೂಪ ಇದೆ ಅದಕ್ಕೆ ನಮ್ಮ ಆಚಾರ್ಯರು ಹೇಳಿದರು ಅಭಿದುನೀಂದ್ರಾಹ ದ್ವಾಬ್ದ ಉಪವಾಸ ಪ್ರತಿಪ ಫಲಂ ಆ ಶಾಲಿಗ್ರಾಮದ ತೀರ್ಥವನ್ನು ಸ್ವೀಕಾರ ಮಾಡಿದರೆ ಭಾರೀ ಪುಣ್ಯ ಹನ್ನೆರಡು ವರ್ಷ ಏಕಾದಶಿ ಉಪವಾಸ ಮಾಡಿದ ಪೂರ್ತಿ ಪುಣ್ಯ ಆ ತೀರ್ಥವನ್ನು ನಿತ್ಯ ಸ್ವೀಕಾರ ಮಾಡಿದಾಗ ನಮಗೆ ಲಭಿಸುತ್ತದೆ ಒಂದು ಕಂಡೀಷನ್ ಹಾಕಿದರು ಎಸ್ ಭಕ್ತಿಯುಕ್ತಂ ತೀರ್ಥ ತೆಕೊಳ್ಳೋದು ಆಚೆ ನೋಡುದು ತಗೊಳ್ಳೋದು ಆಚೆ ನೋಡಿದ್ರೆ ತೀರ್ಥದಲ್ಲಿ ಕೂತ ದೇವರು ಆಚೆ ನೋಡ್ತಾರಷ್ಟೇ ಸುಮ್ಮನೆ ಅದು ವೇಸ್ಟ್ ನೀರು ಕುಡಿದಾಗಾಯ್ತಷ್ಟೆ ಅದರಿಂದ ತೀರ್ಥ ಸ್ವೀಕಾರ ಮಾಡುವಾಗ ಭಕ್ತಿಯುಕ್ತಂ ಭಕ್ತಿಯಿಂದ ಸ್ವೀಕಾರ ಮಾಡಬೇಕು ಅದು ಒಂದು ಕೈಯಿಂದ ತೆಕ್ಕುದಲ್ಲ ಅಂತ ಹೇಳಿದ್ರು ತೀರ್ಥ ತೆಕೊಳ್ಳುವಾಗ ಎರಡು ಕೈ ಹಿಡಿಯಬೇಕು ಯಾಕೆಂದ್ರೆ ತೀರ್ಥ ತೆಕ್ಕೊಂಡ್ರೆ ಎಷ್ಟು ಪುಣ್ಯ ತೀರ್ಥ ಕೆಳಗೆ ಬಿದ್ರೆ ಅಷ್ಟೇ ಅನರ್ಥ ಇದೆ ಒಂದು ಬ್ರಹ್ಮತ್ಯ ಮಾಡಿದಷ್ಟು ಪಾಪ ಇದೆ ಅಂತ ಹೇಳಿದ್ರೆ ಅದಕ್ಕೆ ತೀರ್ಥ ತೆಗೆಕೊಳ್ಳುವಾಗ ಕ್ರಮ ಇದೆ ಅಡಿಯಲ್ಲಿ ವಸ್ತ್ರ ಹಿಡಿದು ಬಟ್ಟೆ ಹಿಡಿದು ನಾವು ತೀರ್ಥವನ್ನು ಸ್ವೀಕಾರ ಮಾಡುವ ಸಂಪ್ರದಾಯ ಯಾಕೆಂದರೆ ಬೀಳಬಾರದು ಅದನ್ನು ಮತ್ತೆ ನಾವೇ ಕಾಲಿನಿಂದ ತುಳಿಯಬಾರದು ಪ್ರಸಾದವನ್ನು ತುಳಿದ ಮಹಾ ದೋಷಕ್ಕೆ ನಾವು ಬಾಗಿಗಳಾಗಬಾರದು ಅದಕ್ಕೆ ನಾವು ಕೈ ಹಿಡಿಯುವುದು ಅಡಿಯಲ್ಲಿ ಬಟ್ಟೆ ಹಿಡಿದು ತೀರ್ಥವನ್ನು ನಾವು ಸ್ವೀಕಾರ ಮಾಡುವಂತಹದ್ದು ಅಂದ್ರೆ ಭಕ್ತಿಯುಕ್ತ ತೀರ್ಥತೆ ಕೊಳ್ಳುವಾಗ ನಮ್ಮ ಭಕ್ತಿ ಶ್ರದ್ಧೆಯನ್ನು ನೆನಪಿಸಿಕೊಡುವಂತಹದ್ದು ಹೀಗೆ ಸ್ವೀಕಾರ ಮಾಡಿದರೆ ಮಹಾಪುಣ್ಯ ಅಂತ ಹೇಳಿದರು ಯಾಕೆಂದ್ರೆ ಶಾಲಿಗ್ರಾಮದಲ್ಲಿ ಭಗವಂತನ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಹೀಗೆ ನೀತ ಸಾಧಾರಣ ವಿಶೇಷ ಸಜಾತಿ ವಿಜಾತಿಯ ನೈಜ ಇನ್ನು ಉಳಿದದ್ದು ಆಹಿತ ಸಹಜ ಖಂಡ ಅಖಂಡ ಈ ನಾಲ್ಕು ಭಗವಂತನ ವಿಭೂತಿ ರೂಪಗಳು ಇದು ಮತ್ತೆ ನಾಳೆ ಸೇರಿದ